ಸೃಷ್ಟಿಸ್ಥಿತ್ಯನಿಯ ದೃಶಿತಮೋ ಬಂಧಮೋಕ್ಷ ಯಸ್ಮ್ರಹ್ಮ್ರಭೃತಿ ಸುರನರೀಷತ್ುವಾತ್ಮಕ ವಿಷ್ಣೋರ್ವ್ಯಸ್ತಸ್ತಲಗುಣ ನಿಧಿಷವ್ಯಪೇತಃ ಪೂರ್ಣನಂದ್ಯಯೋ ಯೋ ಗುರುರಿ ಪರಮಶ್ಚಿಂತ ಮಹಂತಂ ಜನ್ಮಸ್ತೋನ್ಮಯಿತರ ಚರ್ಥೇಶ್ಞಸ್ವರ ತೇನೆ ಬ್ರಹ್ಮಹೃತ ಆದಿಪ ಮುಹ್ಯಂತೆಯೇ ಸೂರಯ ತೇಜೋವಾರಿಮೃತ ಯಥ ವಿಮಯ ಯತ್ರಿ ಸರ್ಗೋ ಮೃಷಾ ಧಾಂ ಸ್ವೇನ ಸದಾ ನಿರಸ್ತುಹ ಸತ್ಯ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರನುಡಮೂಕೋಿ ವಾಗ್ಮೀ ಜಡಮತಿರಪಿ ಜುರ್ಜಾತೆಮೌಲಿ ಸಕಲವಚನಚೇತೋದೇವತೀ ಸಾ ಮಮ ವದಸೆ ನಿಧತ್ತಿ ಮಾನಸೆ ಚ ನಮಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ವಿನ್ಯಸುಧಾಕೃಜಯ ಮುನೀನ್ ಶ್ರೀಪಾದಸನ್ಮಣೀನ್ ವ್ಯಾಸಾರಿಯಾನ್ ವಿವಿಧಗಮ್ ಬಿಹರನ್ ಶ್ರೀವಾಜಾನ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯ ಶ್ರೀಸತ್ಯವ್ರತರೇಂದ್ರಮುನ ಸದ್ಬೋಧಸನಪ ಸತ್ಯಕರಬ್ಜೋತ್ಥಾ ಪಂಚಾಶ್ವರ್ಷಪೂಜ್ತಮೋದತೀರ್ಥಾರಿಯನ್ನೌಮ್ಯಾಧಾರತಾನ್ ಶ್ರೀಭಗವಾನು ನೋಧಯತಿ ಮಾಂ ಯೋಗ್ಯ ಧರ್ಮವ್ಯಾಸ್ತಪಸ್ಗ ಭಕ್ತಿ ಮೋಕ್ಷವನ್ನು ಕುರಿತು ಭಕ್ತೇ ಉತ್ತಮವಾದ ಸಾಧನಾ ಎಂಬುದಾಗಿ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ ಪರಮಾತ್ಮನನ್ನ ವಶ ಮಾಡಿಕೊಳ್ಳಬೇಕು ಅಂತಾದರೆ ಭಕ್ತಿಯೊಂದೇ ಉಪಾಯವೇ ಹೊರತು ಇನ್ಯಾವ ಉಪಾಯಗಳಿಂದಲೂ ಭಗವಂತನನ್ನ ವಶ ಮಾಡಿಕೊಳ್ಳುವುದಕ್ಕಾಗೋದಿಲ್ಲ ಬಲದಿಂದ ಶಕ್ತಿಯಿಂದ ವಶ ಮಾಡಿಕೊಳ್ಳುವುದಕ್ಕಾಗೋದಿಲ್ಲ ಅನ್ನುವುದು ಸಿದ್ಧ ವಿಷಯ ಅನಂತ ಶಕ್ತಿಯಾದ ಭಗವಂತನನ್ನ ನಮ್ಮ ಶಕ್ತಿಯಿಂದ ವಶ ಸಾಧ್ಯವೇ ಇಲ್ಲ ಅದನ್ನು ಹೇಳೋದೇ ಆದರೆ ಶಾಸ್ತ್ರೋಕ್ತವಾದ ಅನೇಕ ಸಾಧನಗಳಿವೆ ಅವುಗಳಿಂದಾದರೂ ವಶ ಮಾಡಿಕೊಳ್ಳುತ್ತೇವೆ ಅಂದರೆ ಅದು ಸಾಧ್ಯ ಇಲ್ಲ ಭಕ್ತಿ ಇದ್ದರೆ ಇನ್ನುಳದ್ದೆಲ್ಲಕ್ಕೂ ಅರ್ಥ ಇದೆ ಭಕ್ತಿ ಇಲ್ಲ ಅಂದರೆ ಇನ್ಯಾವುದನ್ನು ಮಾಡಿಯೂ ದೇವರನ್ನು ನಾವು ವಶ ಮಾಡಿಕೊಳ್ಳುವುದು ಅರ್ಥ ದೇವರು ನಮ್ಮ ಮೇಲೆ ಪ್ರಸನ್ನನಾಗುವಂತೆ ನಾವು ಮಾಡಿಕೊಳ್ಳಬೇಕಾದರೆ ಭಕ್ತಿಯೇ ಪ್ರಧಾನವಾದ ಸಾಧನ ಯೋಗ ಮಾಂ ನರೋಧಯತಿ ಅಷ್ಟಾಂಗ ಯೋಗಗಳ ಅಭ್ಯಾಸವನ್ನು ಮಾಡಿ ದೇವರನ್ನ ನಾವು ವಶ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ ನ ಸಾಂಖ್ಯಂ ಅಪರ ತತ್ವಜ್ಞಾನ ಪ್ರಕೃತಿ ತತ್ವವನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹತ್ತತ್ವ ಅಹಂಕಾರ ತತ್ವ ಎಲ್ಲ ಜೀವರಾಶಿಗಳು ಅಭಿಮಾನಿ ದೇವತೆಗಳು ಕರ್ಮಗಳು ಇವುಗಳೆಲ್ಲದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದೆ ಅತ್ಯುತ್ತಮ ಪಾಂಡಿತ್ಯ ಇದೆ ಆಂತರಹದ ಸಕಲ ತತ್ವಗಳ ಜ್ಞಾನ ನಮಗೆ ಚೆನ್ನಾಗಿ ಇದ್ದರೂ ದೇವರನ್ನ ನಾವು ಪ್ರಸನ್ನನನ್ನಾಗಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಇನ್ನಿತರ ಯಜ್ಞಯಾಗಾದಿಗಳನ್ನು ಧರ್ಮಗಳನ್ನು ಆಚರಣೆ ಮಾಡುತ್ತೇವೆ ವೇದಗಳ ಅಧ್ಯಯನವನ್ನು ಮಾಡುತ್ತೇವೆ ಬರೀ ವೇದಾಧ್ಯಯನ ಅದರ ಅರ್ಥಾನುಸಂಧಾನ ಅಲ್ಲ ವೇದಗಳ ಅಧ್ಯಯನ ಮಾಡೋದು ಅಥವಾ ತಪಸ್ಸು ತ್ಯಾಗ ಅಂದರೆ ದಾನ ಅಥವಾ ಮಿಥ್ಯಾ ಮಿಥ್ಯಾಭಿಮಾನವನ್ನು ಬಿಡೋದು ಬರೀ ನಾವು ಮಿಥ್ಯಾಭಿಮಾನವನ್ನು ಬಿಟ್ಟ ಮಾತ್ರಕ್ಕೆ ದೇವರು ನಮ್ಮ ಮೇಲೆ ಸಂತುಷ್ಟನಾಗೋದಿಲ್ಲ ಇಷ್ಟಾಪೂರ್ತೆ ಯಜ್ಞಯಾಗಾದಿಗಳು ಅನ್ನದಾನಾದಿಗಳು ತಟಾಕಾದಿಗಳ ಸರೋವರ ತಟಾಕ ಮೊದಲಾದವುಗಳ ನಿರ್ಮಾಣ ಇಂತಹ ಅನೇಕ ಪರೋಪಕಾರಿಯಾದ ಕಾರ್ಯಗಳನ್ನು ನಾವು ಮಾಡಬಹುದು ದಕ್ಷಿಣೆ ಕೊಡಬಹುದು ವ್ರತಗಳನ್ನು ಮಾಡಬಹುದು ಚಾತುರ್ಮಾಸ್ಯಾದಿ ವ್ರತಗಳನ್ನು ಯಜ್ಞಗಳನ್ನು ಮಾಡಬಹುದು ಛಂದಾಂಸಿ ಇಲ್ಲಿ ವೇದಗಳು ಅಂದರೆ ವೇದಾರ್ಥಗಳನ್ನು ಚೆನ್ನಾಗಿ ತಿಳಿದುಕೊಳ್ಳೋದು ವೇದಾರ್ಥನಾದ ಪರಮಾತ್ಮನನ್ನು ನಾವು ತಿಳಿದುಕೊಂಡರೂ ಪ್ರಯೋಜನ ಇಲ್ಲ ಯಾಕೆ ಹೀಗೆ ಅಂದರೆ ಮೇಲೆ ಸ್ವಾಧ್ಯಾಯ ಅಂತ ಬೇರೆ ಬಂದಿದೆ ಅಲ್ಲಿ ವೇದಗಳನ್ನು ಕೇವಲ ಗುರುಮುಖದಿಂದ ಉಚ್ಚಾರಣೆ ಮಾಡಿದಾಗ ನಾವು ಅದಕ್ಕೆ ಅನುಗುಣವಾಗಿ ಉಚ್ಚಾರಣೆ ಮಾತ್ರ ಮಾಡುವುದು ಅದು ಸ್ವಾಧ್ಯಾಯ ಇಲ್ಲಿ ವಿವಕ್ಷಿತವಾದದ್ದು ಯಾಕೆ ಛಂದಾಂಸಿ ಅಂತ ಪ್ರತ್ಯೇಕ ಶಬ್ದ ಇದೆ ಛಂದಾಂಸಿ ಅಂದರೆ ವೇದಗಳ ಅರ್ಥಾನುಸಂಧಾನ ಪೂರ್ವಕವಾಗಿ ವೇದ ಭಗವಂತನ ಜ್ಞಾನ ಮಾಡಿಕೊಳ್ಳುವುದು ಕಡೆಗೆ ಜ್ಞಾನವನ್ನು ಪ್ರತ್ಯೇಕ ಹೇಳಿದ್ದಾರಲ್ಲ ಅಂದ್ರೆ ಅದು ಅಪರ ತತ್ವದ ಜ್ಞಾನ ಹಾಗಾದರೆ ಅದು ಅಪರ ತತ್ವಗಳ ಅಪರತತ್ವದ ಜ್ಞಾನವನ್ನು ಸಾಂಖ್ಯ ಶಬ್ದದಿಂದ ಹೇಳಿದರು ವೇದ ಪ್ರತಿಪಾದ್ಯನಾದ ಭಗವಂತನ ಜ್ಞಾನವನ್ನು ಛಂದಾಂಸಿ ಎಂಬ ಶಬ್ದದಿಂದ ಹೇಳಿದರು ಜ್ಞಾನವಿಲ್ಲದೆ ಕೇವಲ ಶಬ್ದಗಳನ್ನು ಮಾತ್ರ ಉಚ್ಚಾರಣೆ ಮಾಡುವುದನ್ನು ಸ್ವಾಧ್ಯಾಯ ಅನ್ನುವುದರಿಂದ ಹೇಳಿದ್ದಾರೆ ಪೌನರುತ್ತೆ ಇಲ್ಲ ಅಂತ ತಿಳಿಸ್ತಾರೆ ವ್ಯಾಖ್ಯಾನಕಾರರು ತೀರ್ಥಾನಿ ತೀರ್ಥಸ್ನಾನಾದಿಗಳನ್ನು ಮಾಡಬಹುದು ನಿಯಮ ಯಮ ಅಹಿಂಸಾ ಸತ್ಯ ಬ್ರಹ್ಮಚರ್ಯ ತಪಸ್ಸು ಸ್ವಾಧ್ಯಾಯ ಶೌಚ ತಿತಿಕ್ಷ ಮೊದಲಾದ ಯಮನಿಯಮಗಳನ್ನು ಅನುಷ್ಠಾನ ಮಾಡಬಹುದು ಏನು ಮಾಡಿದರೂ ಕೂಡ ಎಲ್ಲಿಯವರೆಗೆ ಭಕ್ತಿ ಇಲ್ಲವೋ ಅಲ್ಲಿಯವರೆಗೆ ಇವುಗಳು ಯಾವುದೂ ಭಗವಂತನ ಸಂತೋಷಕ್ಕೆ ಕಾರಣ ಆಗೋದಿಲ್ಲ ಅವನ ಪ್ರಸಾದಕ್ಕೆ ಕಾರಣ ಆಗೋದಿಲ್ಲ ಭಕ್ತಿ ಭಕ್ತಿ ಇದ್ದು ಇವುಗಳೆಲ್ಲವನ್ನು ಮಾಡಿದರೂ ಅದಕ್ಕೆ ಅರ್ಥ ಇದೆ ಭಕ್ತಿ ಇಲ್ಲದೆ ಯಾವುದನ್ನು ಮಾಡಿದರೂ ಅದಕ್ಕೆ ಅರ್ಥ ಇಲ್ಲ ಯಥಾವರುಧೇನ್ ಮತ್ಸಂಗ ನನ್ನ ಸಂಘ ಮಾಡಿದರೆ ಸಾಕು ಅದರಿಂದ ನನ್ನ ಪ್ರೀತಿಯಾಗತ್ತೆಂತ ದೇವರು ಹೇಳಿದ ಸಂಘ ಅಂದರೆ ಇಲ್ಲಿ ಬೇರೆ ಏನಲ್ಲ ಭಕ್ತಿಯೇ ಸಂಘ ಭಕ್ತಿಯನ್ನೇ ಸಂಘ ಎಂಬ ಶಬ್ದದಿಂದ ಇಲ್ಲಿ ಸ್ವೀಕಾರ ಮಾಡಬೇಕು ಅನ್ನುವುದಕ್ಕೆ ಪ್ರಮಾಣ ಕೊಡ್ತಾರೆ ಆಚಾರ್ಯರು ಸಂಗಸ್ತು ಗುಣ ಸಂಪ್ರೀತಿ ಗುಣವತ್ವೇ ಅತಿ ಸಚೇತ್ ಹರೌ ಭವೇತೇನೆ ಮುಚ್ಚತೆ ನ ಸಂಶಯ ಗುಣಮತ್ವೇ ಅತಿನಿಶ್ಚಯ ದೇವರಲ್ಲಿ ಅನಂತ ಗುಣಗಳಿವೆ ಅಂತನ್ನುವ ನಿಶ್ಚಯವನ್ನು ಮಾಡಿಕೊಂಡು ಆ ಭಗವಂತನ ಗುಣಗಳಲ್ಲಿ ಅವನಲ್ಲಿರುವ ಕಾರುಣ್ಯ ಜ್ಞಾನ ಆನಂದ ಈ ಎಲ್ಲ ಪ್ರೀತಿ ಮಾಡುವುದೇನಿದೆ ಇದು ಸಂಗ ಅಂತ ಇದರರ್ಥ ಏನು ಭಕ್ತಿ ಅಂತೇ ಅರ್ಥ ಯಾಕೆ ಭಕ್ತಿಯ ಪರಿಷ್ಕಾರ ಇಷ್ಟೇ ಇದೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ದೃಢವಾದ ಜ್ಞಾನ ಮತ್ತು ಪ್ರೀತಿ ಇವುಗಳು ಸೇರಿದರೆ ಅದೇ ಭಕ್ತಿ ಗುಣವತ್ವದ ವಿಷಯದಲ್ಲಿ ದೃಢವಾದ ನಿಶ್ಚಯ ಮತ್ತು ಪ್ರೀತಿ ಇದ್ದರೆ ಅದನ್ನು ಸಂಘ ಅಂತ ಕರೀತಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಹಾಗಾದರೆ ದೃಢವಾದ ನಿಶ್ಚಯ ಮತ್ತು ಪ್ರೀತಿ ಇರಬೇಕು ಅಂದರೂ ಒಂದೇ ಭಕ್ತಿ ಇರಬೇಕು ಅಂದರೂ ಒಂದೇ ಆಗ ನಿಜವಾಗಿ ಭಗವಂತ ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡ್ತಾನೆ ಸಚೇತ್ ಹರೌ ಭವೇತ್ ಇಂತಹ ಭಕ್ತಿಯನ್ನು ಪರಮಾತ್ಮನ ವಿಷಯದಲ್ಲಿ ಮಾಡಿದರೆ ತೇನ ಮುಚ್ಚತೇನ ಅತ್ತ ಸಂಶಯ ಅದರಿಂದ ಮೋಕ್ಷವಾಗಿ ಅಪರೋಕ್ಷದೃಶೇರ್ಹೇತು ಭವೇತ ಸ್ಯಾಧ್ಯಕ್ಷ ಕ್ಷಮ ಅನ್ಯಥ ಸುಖ ಭಾಗೇವ ಮದ್ದೃಶಿರ್ಮೋಕ್ಷ ಕಾರಣ ದರ್ಶನ ಈ ಭಕ್ತಿ ಇದು ಪಕ್ಷಮ ಕ್ಷಮ ಅಂದರೆ ಸಮರ್ಥ ಪಕ್ವವಾಗಿದ್ದರೆ ವಿಶೇಷವಾಗಿ ಶ್ರವಣ ಮನನ ಇವುಗಳನ್ನು ಮಾಡಿದಾಗ ಪಕ್ವವಾದ ಭಕ್ತಿ ಬಂದಿರುತ್ತದೆ ಧ್ಯಾನವನ್ನು ಮಾಡಿದಾಗ ಪರಿಪಕ್ವವಾದ ಭಕ್ತಿ ಬರ್ತದೆ ಅದು ಕ್ಷಮ ಆ ತರಹದ ಸಮರ್ಥವಾದ ಪರಿಪಕ್ವವಾದ ಭಕ್ತಿ ನಮಗೆ ಬಂದಿದ್ದರೆ ಅದರಿಂದ ನಮಗೆ ಅಪರೋಕ್ಷ ಜ್ಞಾನವಾಗತ್ತೆ ಅನ್ಯಥಾ ಇನ್ನು ಭಕ್ತಿಯ ಪರಿಪಕ್ವಾವಸ್ಥೆ ಬರದೇ ಇದ್ದರೆ ಅಪರೋಕ್ಷ ಜ್ಞಾನ ಮೋಕ್ಷವೂ ಆಗೋದಿಲ್ಲ ಸುಮ್ಮನೆ ಸುಖ ಆಗತ್ತಷ್ಟೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಸುಖ ಇರ್ತದೆ ಮನಸ್ಸಿಗೆ ಸಮಾಧಾನ ಇರ್ತದೆ ಸಂತೋಷ ಇರ್ತದೆ ಸಂಸಾರದೊಳಗೆ ಇದ್ದರೂ ಸುಖವಾಗಿರ್ತಾನೆ ಮೊನ್ನೆನೇ ಕೇಳಿದ್ದೀರಿ ಯಾರಿಗೆ ಪರೋಕ್ಷ ಜ್ಞಾನ ಇದೆ ಅವರು ಕೂಡ ಜ್ಞಾನ ಇಲ್ಲದೇ ಇದ್ದವರು ಎಷ್ಟು ದುಃಖವನ್ನು ಅನುಭವಿಸ್ತಾರೋ ಅಷ್ಟು ದುಃಖ ಅನುಭವಿಸೋದಿಲ್ಲ ಸುಖವಾಗಿರ್ತಾನೆ ಆದರೆ ಯಾವಾಗ ಭಕ್ತಿ ಪರಿಪಕ್ವವಾಗ್ತದೆ ಆಗ ಭಗವಂತನ ಅಪರೋಕ್ಷ ಜ್ಞಾನವಾಗ್ತದೆ ಅಪರೋಕ್ಷ ಜ್ಞಾನವಾದಾಗಲೇ ಮೋಕ್ಷವಾಗೋದು ಹಾಗೆ ಮೋಕ್ಷ ಆಗೋದಿಲ್ಲ ಮದೃಷಿ ಮೋಕ್ಷ ಕಾರಣಂ ಜ್ಞಾನನೇ ಮೋಕ್ಷ ಸಾಧನ ಇತಿ ದರ್ಶನ ಮತ್ಸಂಗೇನದು ಅದಕ್ಕೆ ದೊಡ್ಡದಾದ ಲಿಸ್ಟನ್ನೇ ಕೊಡ್ತಾನೆ ದೇವರು ನನ್ನಲ್ಲಿ ಭಕ್ತಿಯನ್ನ ಮಾಡಿದಂತಹ ಎಷ್ಟು ಜನ ಉದ್ಧಾರವನ್ನು ಹೊಂದಿದ್ದಾರೆ ಅವರೇನ ಯೋಗಾಭ್ಯಾಸ ಮಾಡಿದವರಲ್ಲ ಬೇರೇನೂ ಮಾಡಿದವರಲ್ಲ ಇಷ್ಟಿದ್ದರೂ ನನ್ನಲ್ಲಿ ಭಕ್ತಿ ಮಾಡೋ ಮಾತ್ರದಿಂದ ಅಂಥವರು ಅನೇಕ ಜನರು ಮುಕ್ತರಾಗಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಮತ್ಸಂಗೇ ನತು ದೈತೇಯ ಯಾತುಧಾನಾ ಮೃಗಾ ಖಗಾ ಗಂಧರ್ವಾಪ್ಸರಸೋ ನಾಗಾ ಸಿದ್ಧಾಶ್ಚಾರಣಗುಹ್ಯಕಾ ದೈತ್ಯರು ಯಾತಧಾನರು ರಾಕ್ಷಸರು ಮೃಗಗಳು ಪಕ್ಷಿಗಳು ಗಂಧರ್ವರು ಅಪ್ಸರಸ್ತ್ರೀಯರು ನಾಗಗಳು ಸಿದ್ಧ ಚಾರಣ ಗುಹೆಕ ಎಂಬ ದೇವರ ದೇವತೆಗಳ ವಿವಿಧ ಅನುಚರರು ಇವರೆಲ್ಲ ವಿದ್ಯಾಧರರು ಮನುಷ್ಯರಲ್ಲಿಯೂ ವೈಶ್ಯರು ಶೂದ್ರರು ಸ್ತ್ರೀಯರು ಅಂತ್ಯಜರು ರಜಸ್ತಃ ಪ್ರಕೃತಯ ತಸ್ ತಸ್ನ್ ಯುಗೇನ ಘ ರಜಸ್ತಃ ಪ್ರಕೃತಯ ರಾಜಸ ಗುಣಗಳನ್ನು ಪಡೆದವರು ಕೂಡ ನನ್ನ ಸಂಗದಿಂದ ಅವರು ಉದ್ಧಾರವನ್ನು ಹೊಂದಿದ್ದಾರೆ ನನ್ನನ್ನು ವಶ ಮಾಡಿಕೊಂಡಿದ್ದಾರೆ ನನ್ನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಇಲ್ಲಿ ರಜಸ್ತಮಃ ಪ್ರಕೃತಯ ಅಂತನ್ನುವ ಶಬ್ದಕ್ಕೆ ನಿಜವಾಗಿಯೂ ಅವರು ರಾಜಸರಾಗಿದ್ದರೆ ತಾಮಸರಾಗಿದ್ದರೆ ಅವರಲ್ಲಿ ಭಕ್ತಿ ಬರ್ತಾನೇ ಇರಲಿಲ್ಲ ಅವರ ಉದ್ಧಾರ ಆಗ್ತಾ ಇರಲಿಲ್ಲ ರಾಜಸ ತಾಮಸ ಅಂತನಿಸಿಕೊಳ್ಳುವ ಯೋನಿಯಲ್ಲಿ ಹುಟ್ಟಿ ಬಂದವರಾಗಿದ್ದರೂ ಕೂಡ ಸ್ವಭಾವತಃ ಅವರು ಸಜ್ಜನರಾದದ್ದರಿಂದ ಸತ್ವಗುಣದ ಕಾರ್ಯ ಅವರಲ್ಲಿರೋದರಿಂದಲೇ ಅವರು ಭಕ್ತಿಯನ್ನು ಮಾಡಿ ಉದ್ಧಾರವನ್ನು ಹೊಂದಿದ್ದಾರೆ ಅಂತಿಳಿಯಬೇಕೇ ಹೊರತು ನಿಜವಾಗಿಯೂ ಅವರು ರಜೋಗುಣದ ತಮೋಗುಣದ ಕಾರ್ಯವನ್ನೇ ಉಳ್ಳವರಾಗಿದ್ದರೆ ಭಕ್ತಿಯೇ ಬರ್ತಿರಲಿಲ್ಲ ಸಾತ್ವಿಕ ಏವ ವೈಷ್ಣವಾ ಅಥವಾ ವೈಷ್ಣವ ಏವ ಸಾತ್ವಿಕಾಹ ಎಂಬುದಾಗಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದರಿಂದ ಇವರಲ್ಲಿ ವಿಷ್ಣು ಭಕ್ತಿ ಇದೆ ಅಂತಾದರೆ ಅವರು ಸಾತ್ವಿಕರಾಗಲೇಬೇಕು ಆದ್ದರಿಂದ ಭಾಗವತದ ಶಬ್ದ ಇದು ಸಾಮಾನ್ಯವಾಗಿ ಅವರು ಹುಟ್ಟಿದ ಪಶುಜಾತಿ ಪಕ್ಷಿಜಾತಿ ಇವುಗಳನ್ನೆಲ್ಲ ನೋಡಿದರೆ ಇವು ರಾಜಸ ತಾಮಸ ಅಸುರ ಯಾತುದಾನ ಇವರೆಲ್ಲ ತಾಮಸರು ಪಶು ಪಕ್ಷಿ ಇವುಗಳೆಲ್ಲ ಒಂದು ತರಹದ ತಾಮಸವೋ ಅಥವಾ ರಾಜಸ ಗಣಕ್ಕೆ ಸೇರಿದವುಗಳೋ ಅಂತ ಅನ್ನಿಸ್ತವೆ ಇಷ್ಟಿದ್ದರೂ ಕೂಡ ಅಂಥವರಿಗೂ ಮೋಕ್ಷವಾಗಿದೆ ನನ್ನ ಸಂಘದಿಂದ ಅಂತ ಅದರ ತಾತ್ಪರ್ಯ ಯೋನಿ ಆ ತರಹದ ಗುಣಗಳಿಗೆ ಸಂಬಂಧಪಟ್ಟದ್ದಾಗಿದೆ ಅಂತ ಪ್ರಸಿದ್ಧವಾದರೂ ಅಪವಾದಕ್ಕೆ ಇವರುಗಳು ಕೆಲವರು ಸಾತ್ವಿಕ ಗುಣವನ್ನೇ ಪಡೆದವರು ನನ್ನಲ್ಲಿ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಹೇಳುತ್ತಾರೆ ಹಾಗಾದರೆ ಪರಮಾತ್ಮನ ಜ್ಞಾನ ಬೇಕಾಗಿಲ್ಲ ಭಕ್ತಿ ಇದ್ದರೆ ಸಾಕು ಮೋಕ್ಷವಾಗುತ್ತೆ ಅಂತ ಹೇಳಿದ ಹಾಗೆ ಕಾಣಿಸ್ತದೆ ಯಾಕಂದರೆ ಸಾಂಖ್ಯ ಅಂದರೆ ಜ್ಞಾನ ಜ್ಞಾನ ಇದ್ದರೂ ಮೋಕ್ಷ ಆಗೋದಿಲ್ಲ ನನ್ನ ಭಕ್ತಿ ಇದ್ದರೆ ಸಾಕು ಅಂತನ್ನೋ ಹಾಗೆ ಪರಮಾತ್ಮ ಹೇಳಿದ ಹಾಗೆ ತೋರ್ತದೆ ಅದಕ್ಕೆ ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಡ್ತಾರೆ ಜ್ಞಾನ ಬೇಕೇ ಬೇಕು ಜ್ಞಾನ ಇಲ್ಲದೇ ಇದ್ದರೆ ಭಕ್ತಿ ಬರೋದೇ ಇಲ್ಲ ಜ್ಞಾತ್ವಾ ಹರಿವಿಷಿ ತಮೋಯಾತಿ ನ ಸಂಶಯ ವಿಶೇಷ ಗುಣವತ್ವೇ ಅತಿ ನಿಶ್ಚಿ ಗುಣಸಂಪ್ರೀತಿಮ ನಿತ್ಯ ತಂ ದೃಷ್ಟ ಮುಕ್ತಿಮೀಷ್ಯತಿ ಅಥವಾ ಸುಖ ಯಾವದ ಅಥವಾ ಸುಖ ಭಾಗೇವ ಸ್ಯಾಧ್ಯಾವತ್ ದರ್ಶನೋಪಗಹ ಇದು ವ್ಯಕ್ತಿ ವ್ಯಕ್ತ ಎಂಬ ಗ್ರಂಥವನ್ನು ಉದಾಹರಣೆ ಮಾಡಿ ಆಚಾರ್ಯರು ನಿರ್ಣಯ ಮಾಡುತ್ತಾರೆ ಜ್ಞಾನ ಇದ್ದು ಭಕ್ತಿ ಇಲ್ಲ ಅಂತಾದರೆ ಆಗ ನಿಶ್ಚಿತವಾಗಿಯೂ ಅವನಿಗೆ ಮೋಕ್ಷವಾಗುವುದಿಲ್ಲ ತಮಸ್ಸಾಗುವುದು ನಿಶ್ಚಿತ ದ್ವೇಷ ಮಾಡಿದವನಿಗೆ ಇದು ತಾತ್ಪರ್ಯ ಇಲ್ಲಿ ಹೊರತು ಜ್ಞಾನ ಬೇಕೇ ಆಗಿಲ್ಲ ಅಂತ ಅರ್ಥ ಅಲ್ಲ ಜ್ಞಾನ ಬೇಕು ಆದರೆ ಬರೀ ಜ್ಞಾನ ಸಾಕಾಗುವುದಿಲ್ಲ ಜ್ಞಾನವಿದ್ದು ವಿಷ್ಣು ಭಕ್ತಿಯನ್ನ ಮಾಡುವವರು ಯಾರೋ ಅವರಿಗೇನೇ ಸದ್ಗತಿಯಾಗೋದೇ ಹೊರತು ಜ್ಞಾನ ಇಲ್ಲದೆ ಕೇವಲ ಭಕ್ತಿಯಿಂದ ಅವರಿಗೆ ಉದ್ಧಾರವಾಗೋದಿಲ್ಲ ಭಕ್ತಿ ಇಲ್ಲದೆ ಇರುವ ಕೇವಲ ಜ್ಞಾನದಿಂದ ಅವರಿಗೆ ಉದ್ಧಾರ ಇಲ್ಲ ಇದನ್ನು ಹೇಳಬೇಕಾಗಿದೆ ಜ್ಞಾತ್ವಾಪಿ ಹರಿವಿದ್ವೇಷಿ ಏನೋ ನಾಲ್ಕು ಸಜ್ಜನರ ಆಚಾರ್ಯರ ಅನೇಕ ಸಹವ ಮಹನೀಯರ ಸಹವಾಸದ ಒಂದು ಪ್ರಭಾವದಿಂದ ದೇವರ ಬಗ್ಗೆ ಕೇಳಿ ಕೇಳಿ ತಿಳಿದುಬಿಟ್ಟಿರ್ತಾನೆ ಸ್ವಭಾವತಃ ದುಷ್ಟ ಆದರೆ ಅವನಿಗೂ ದೇವರು ಗೊತ್ತು ಆ ಭಗವಂತನ ಮಹಿಮೆ ಏನೇನಿದೆ ಇದನ್ನೆಲ್ಲ ಕೇಳಿ ತಿಳಿದಿರ್ತಾನೆ ಆದರೂ ನೈಜವಾದ ಅವನ ಸ್ವಭಾವಕ್ಕೆ ದ್ವೇಷವನ್ನು ಮಾಡ್ತಾನೆ ಹೊರತು ದೇವರ ಬಗ್ಗೆ ತಿಳಿದಿದ್ದಾನೆ ಅಂತ ಪ್ರೀತಿ ಮಾಡೋದಿಲ್ಲ ಅಂಥವರಿರ್ತಾರೆ ಜ್ಞಾತ್ವಾ ಹರಿವಿದ್ವೇಷಿ ಜನಾಸಂಧ ಹೇಳ್ತಾನೆ ಜೈ ಪಯೋಬ್ಧಿ ಮಂದಿರ ಕ್ಯಲ ಈಶ ಪಕ್ಷಿವಾಹನ ಜನಾರ್ಧನೋವಧಾಯನಃ ಪ್ರಜಾತಃ ಇವರೆಲ್ಲ ಸಾಕ್ಷಾತ್ ಪಕ್ಷಿವಾಹನ ಗರುಡಾರೂಢನಾದ ಪರಮಾತ್ಮನೇ ನಾರಾಯಣನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅವನು ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನು ಸಂಹಾರ ಮಾಡ್ತಾನೆ ಅಂತ ಅಸುರರೇ ಮಾತನಾಡಿಕೊಳ್ಳುವುದನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉದಾಹರಣೆ ಮಾಡ್ತಾರೆ ಅಂದರೆ ಅವರಿಗೂ ಕೃಷ್ಣ ನಾರಾಯಣ ಅಂತೂ ಗೊತ್ತು ಆ ನಾರಾಯಣ ಮಹಾ ಸಮರ್ಥ ಸರ್ವಶಕ್ತ ಅವನು ಅಂತ ಗೊತ್ತು ಆದರೆ ಪ್ರೀತಿ ಇಲ್ಲ ದ್ವೇಷ ಇದೆ ಜ್ಞಾತ್ವಾಪಿ ಪರಮಾತ್ಮನನ್ನ ಕೃಷ್ಣಾದಿಗಳನ್ನು ಪರಮಾತ್ಮನಿಂದ ಅಭಿನ್ನ ಅಂತ ತಿಳಿದು ಅವನಲ್ಲಿ ಸರ್ವಶಕ್ತಿ ಇದೆ ಇತ್ಯಾದಿಯಾಗಿ ತಿಳಿದಿದ್ದರೂ ದ್ವೇಷ ಮಾಡ್ತಾರೆ ಆದ್ದರಿಂದ ಅವರಿಗೆ ತಮಸೆ ಆಗತ್ತೆ ಹೊರತು ಸದ್ಗತಿಯಾಗುವುದಿಲ್ಲ ಕಾರಣ ಜ್ಞಾನ ಇದ್ದ ಮಾತ್ರಕ್ಕೆ ಸದ್ಗತಿಯಾಗೋದಾದರೆ ಅವರಿಗೂ ಆಗಬೇಕಾಗಿತ್ತು ಆದರೆ ಅವರಲ್ಲಿ ಭಕ್ತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ದೇವರು ಅವರಿಗೆ ಜ್ಞಾನ ಇದ್ದರೂ ಸದ್ಗತಿ ಕೊಟ್ಟಿಲ್ಲ ಇನ್ ಕೆಲವರು ನಾನು ಅದನ್ನು ಹೇಳಿದ್ದೆ ಇವ ಕೃಷ್ಣ ನಾರಾಯಣ ಅಂತ ತಿಳಿದುಕೊಂಡಿದ್ದಾರೆ ಎಂದರು ಒಂದೇ ನಾರಾಯಣನಿಂದ ಅಭಿನ್ನ ಅಂತ ತಿಳ್ಕೊಂಡಾದರೂ ಕನ್ನಡದಲ್ಲಿ ಹೇಳಿದೆಷ್ಟೆ ವಿಶೇಷ ರೂಪಸ್ಥೆ ಅಜ್ಞೋಪಿ ಬರೆದಿದ್ದಾರೆ ಶ್ರೀನಿವಾಸ್ ತೀರ್ಸ್ಥರ್ ಹಾಗೆ ಬರೆದಿದ್ದಾರೆ ತಮ್ರಪ್ರಣಯ ಆಚಾರ್ಯರ ಅಭಿಪ್ರಾಯ ಬೇರೆ ಇದೆ ಆದರೆ ನಾನೀಗ ಹೇಳಿದ್ದು ಶ್ರೀನಿವಾಸ ತೀರ್ಥರ ಅಭಿಪ್ರಾಯವನ್ನೇ ಹೇಳಿದೆ ಕೃಷ್ಣನನ್ನು ನಾರಾಯಣ ಅಂತ ತಿಳಿದುಕೊಂಡಿದ್ದಾರೆ ಆದರೆ ಈ ಶ್ಲೋಕವನ್ನು ಉದಾಹರಣೆ ಮಾಡ್ತಾರೆ ತಾತ್ಪರ್ಯ ನಿರ್ಣಯದ ಶ್ಲೋಕವನ್ನು ಅಲ್ಲಿ ನಮ್ಮೆಲ್ಲರನ್ನು ಸಂಹಾರ ಮಾಡುತ್ತಾನೆ ಅಂತ ತಿಳಿದುಕೊಂಡಿದ್ದಾರೆ ಅಂದರೆ ಅವನಿಗೆ ಶಕ್ತಿ ಇದೆ ಅಂತ ತಿಳಿದುಕೊಂಡಿದ್ದಾರೆ ಅನ್ನೋ ಅರ್ಥ ಅಲ್ಲಿ ಬರ್ತದೆ ಎರಡೂ ಸೇರಿಸಿ ನಾನು ಹೇಳಿದೆ ವಿಶೇಷ ರೂಪಸ್ಥೆ ಅಜ್ಞೋಪಿ ಗುಣವತ್ವೇ ಅತಿ ಇದಕ್ಕೆ ವಿಪರೀತವಾಗಿ ವಿಶೇಷ ರೂಪ ಶ್ರೀನಿವಾಸ ತೀರ್ಥರ ಅಭಿಪ್ರಾಯದಲ್ಲಿ ಈಗ ರಾಮಕೃಷ್ಣಾದಿ ರೂಪಗಳೇ ಇವೆ ಈ ರಾಮಕೃಷ್ಣಾದಿ ರೂಪಗಳನ್ನೇ ಭಗವಂತನಿಂದ ಅಭಿನ್ನ ಅಂತ ಕದಾಚಿತ್ ತಿಳಿದುಕೊಳ್ಳದೇ ಇರಬಹುದು ಕೆಲವರು ಆದರೂ ಒಟ್ಟಾರೆ ದೇವರಲ್ಲಿ ಗುಣಗಳಿವೆ ಆ ಭಗವಂತನಲ್ಲಿ ನಿರ್ದೋಷತ್ವ ಇದೆ ಅನ್ನುವ ನಿಶ್ಚಯವನ್ನು ಮಾಡಿಕೊಂಡು ಭಕ್ತಿಯನ್ನು ಮಾಡ್ತಾ ಅನಂತ ರೂಪಗಳಿವೆ ದೇವರಿಗೆ ಅದರಲ್ಲಿ ಕೆಲವು ರೂಪಗಳು ಪರಮಾತ್ಮನಿಂದ ಅಭಿನ್ನ ಅಂತ ಅವರು ತಿಳಿದಿಲ್ಲ ಗೊತ್ತಿಲ್ಲ ಅಜ್ಞಾನ ಅಷ್ಟೇ ಗೊತ್ತಿಲ್ಲದೇ ಇದ್ದರೂ ದೇವರ ವಿಷಯದಲ್ಲಿ ಭಕ್ತಿ ಮಾತ್ರ ಕಡಿಮೆಯೇನಿಲ್ಲ ದೇವರು ಸರ್ವೋತ್ತಮ ಗುಣಪೂರ್ಣ ಅನಂತ ಉಪಕಾರಕ ಅಂತ ತಿಳಿದು ಭಕ್ತಿಯನ್ನು ಮಾಡುತ್ತಾರೆ ಅಂಥವರಿಗೆ ಅವಶ್ಯವಾಗಿ ಭಗವಂತನ ದರ್ಶನವಾಗ್ತದೆ ಮೋಕ್ಷವಾಗ್ತದೆ ಎಲ್ಲರೂ ಏನು ಸರ್ವಜ್ಞರಾಗಬೇಕಾಗಿಲ್ಲ ಸುಮ್ಮನೆ ಉದಾಹರಣೆಗೆ ರಾಮಕೃಷ್ಣಾದಿಗಳು ಅಂದರೆ ರಾಮಕೃಷ್ಣಾದಿಗಳು ಪ್ರಸಿದ್ಧ ಇದನ್ನು ದೇವರಿಂದ ಅಭಿನ್ನ ಅಂತ ತಿಳ್ಕೊಂಡಿರ್ತಾರೆ ತಾತ್ಪರ್ಯ ರಾಮಕೃಷ್ಣಾದಿಗಳು ಅಂದರೆ ರಾಮಕೃಷ್ಣಾದಿಗಳು ಅನ್ನೋದರೊಳಗೆ ತಾತ್ಪರ್ಯ ಅಲ್ಲ ಯಾವುದೋ ಒಂದು ಭಗವದ್ ಅವರು ಭಗವಂತನಿಂದ ಅಭಿನ್ನ ಅಂತ ತಿಳಿಯದೇ ಇದ್ದರೂ ಭಕ್ತಿ ಇದ್ದರೆ ಮೋಕ್ಷ ಆಗ್ತದೆ ಕೃಷ್ಣ ಅಥವಾ ರಾಮ ಇವನು ಸಾಕ್ಷಾತ್ ನಾರಾಯಣ ಅಂತ ತಿಳಿದರೂ ಭಕ್ತಿ ಇಲ್ಲ ಅಂತಾದರೆ ಮೋಕ್ಷ ಆಗೋದಿಲ್ಲ ದ್ವೇಷ ಇದ್ದವರಿಗೆ ಮೋಕ್ಷ ಆಗೋದಿಲ್ಲ ಇದು ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ತಾಮ್ರಪ್ರಣಯಾಚಾರ್ಯರದ್ದೇ ಆದ ಒಂದು ವ್ಯಾಖ್ಯಾನ ಬೇರೆ ಇದೆ ಅವರು ಹೇಳೋ ಅಭಿಪ್ರಾಯ ವಿಶೇಷ ರೂಪ ಅಂದರೆ ಬಿಂಬರೂಪ ಅಂತ ಅವರು ಹೇಳ್ತಾರೆ ಅಂದರೆ ಭಗವಂತನನ್ನು ಸಾಮಾನ್ಯವಾಗಿ ತಿಳಿದು ಇದೀಗ ಹೇಳಿದ ಹಾಗೆ ಇವನು ಮಹಾ ಸಮರ್ಥನಾಗಿದ್ದಾನೆ ಇವನ ಕೈಯಲ್ಲಿ ನಾವು ಬದುಕೋದು ಕಷ್ಟ ಯುದ್ಧವಾಡಿದರೆ ನಮ್ಮನ್ನು ಸೋಲಿಸಿಬಿಡ್ತಾನೆ ಹೇಗಾದರೂ ಸ್ವಯಂವರಕ್ಕೆ ಇವನು ಬರದೇ ಇರೋ ಹಾಗೆ ನೋಡ್ಕೋಬೇಕು ಇತ್ಯಾದಿ ಆಲೋಚನೆಯನ್ನು ಮಾಡ್ತಾರಲ್ಲ ಹಾಗೆ ಇವನು ದೇವರು ಸಾಮಾನ್ಯ ಜ್ಞಾನ ಮಾತ್ರ ಮಾಡಿಕೊಂಡು ದ್ವೇಷ ಮಾಡಿದವರಿಗೆ ತಮಸ್ಸಾಗ್ತದೆ ವಿಶೇಷ ರೂಪದ ಜ್ಞಾನ ಇಲ್ಲದೇ ಇದ್ದವರಿಗೂ ಅಂದರೆ ಬಿಂಬ ರೂಪದ ಜ್ಞಾನ ಸಾಕ್ಷಾತ್ಕಾರವಾಗದೇ ಇದ್ದವರು ಕೂಡ ಪರಮಾತ್ಮನ ಗುಣವತ್ವದಲ್ಲಿ ನಿಶ್ಚಯ ಮಾಡಿಕೊಂಡು ಗುಣಗಳಲ್ಲಿ ವಿಶೇಷವಾದ ಪ್ರೀತಿಯನ್ನು ಮಾಡುವವರಾದರೆ ಅಂಥವರಿಗೂ ಭಗವಂತನ ಸಾಮಾನ್ಯ ಅಪರೋಕ್ಷ ಜ್ಞಾನವಾಗಿ ಅವರು ಮೋಕ್ಷವನ್ನು ಹೊಂದುತ್ತಾರೆ ಬಿಂಬರೂಪದ ಸಾಕ್ಷಾತ್ಕಾರ ಇಲ್ಲದೆ ಮೋಕ್ಷವನ್ನು ಹೊಂದುತ್ತಾರೆ ಅಂದರೆ ಅರ್ಥ ಏನು ಅಂದರೆ ಅವರ ವ್ಯಾಖ್ಯಾನದ ಅಭಿಪ್ರಾಯ ದೇಹದಿಂದ ಉತ್ಕ್ರಾಂತರಾಗಿ ಅವರು ಮೇಲೆ ಹೋಗ್ತಾರೆ ಸ್ವರ್ಗಾದಿ ಲೋಕಗಳಲ್ಲಿ ಹೋಗಿ ಸಾಂತಾನಿಕ ಲೋಕಗಳಲ್ಲಿ ಹೋಗಿ ವೈಷ್ಣವ ಲೋಕಗಳಲ್ಲಿಯೇ ಇದ್ದು ಮತ್ತೆ ಉತ್ತರ ಸಾಧನೆಯನ್ನು ಮಾಡಿ ಆಗಬಿಂಬ ರೂಪದ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಮುಂದೆ ಮಹಾಮೋಕ್ಷವನ್ನು ಲಿಂಗಭಂಗ ರೂಪವಾದ ಮೋಕ್ಷವನ್ನು ಹೊಂದುತ್ತಾರೆ ಮೋಕ್ಷದಲ್ಲಿ ನಮ್ಮ ದೇಹ ಚರಮದೇಹದ ಉತ್ಕ್ರಾಂತಿ ಇದು ಒಂದು ಮೋಕ್ಷನೇ ಉತ್ಕ್ರಾಂತಿ ಮಾರ್ಗ ಭೋಗ ಇವುಗಳೆಲ್ಲ ಹೇಳಿದ್ದಾರಲ್ಲ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ ಕರ್ಮಕ್ಷಯ ಮಾಡಿಕೊಂಡು ದೇಹದಿಂದ ಉತ್ಕ್ರಾಂತರಾಗಿ ಹೋಗ್ತಾರೆ ಅಪರೋಕ್ಷ ಜ್ಞಾನವಾದದ್ದಕ್ಕೆ ಆದರೆ ವಿಶೇಷ ರೂಪದ ಸ್ವಬಿಂಬ ರೂಪದ ಸಾಕ್ಷಾತ್ಕಾರವಾಗಿರೋದಿಲ್ಲ ಅಲ್ಲಿ ಪ್ರತೀಕ್ಷೆ ಮಾಡಬೇಕಲ್ಲ ಬ್ರಹ್ಮದೇವರ ಮೋಕ್ಷ ಆಗೋವರೆಗೆ ಆಗ ವಿಶೇಷವಾದ ಸಾಧನೆಯನ್ನು ಮಾಡಿ ಬಿಂಬರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಎಲ್ಲರದ್ದು ಸುದ್ದಿ ಅಲ್ಲ ಇದು ಕೆಲವೇ ಅಧಿಕಾರಿಗಳಿಗೆ ಹೀಗೆ ಇನ್ನುಳಿದವರಿಗೆಲ್ಲ ಇಲ್ಲಿಯೇ ಸಾಕ್ಷಾತ್ಕಾರ ಮಾಡಿಕೊಂಡೇ ಉತ್ಕ್ರಾಂತರಾಗೋದು ಕೆಲವು ಅಧಿಕಾರಿಗಳಿಗೆ ಮಾತ್ರ ಹೀಗಾಗತ್ತೆ ಅಂತ ಅವರ ವ್ಯಾಖ್ಯಾನದ ಅಭಿಪ್ರಾಯ ಗುಣ ಸಂಪ್ರೀತಿ ಮಾನ್ತ್ಯಂ ತಮ್ ದೃಷ್ಟ ಮುಕ್ತಿಮೇಶಿರಿ ಅಥವಾ ಇನ್ನೊಂದು ಹೇಳ್ತಾರೆ ಎಲ್ಲ ಅಧಿಕಾರಿಗಳಿಗೂ ಸಂಬಂಧಪಟ್ಟ ರೀತಿಯಲ್ಲಿ ಸುಖ ಭಾವೇವ ಸ್ಯಾತ್ ಯಾವತ್ತು ಎಲ್ಲಿಯವರೆಗೆ ವಿಶೇಷ ರೂಪದ ಬಿಂಬರೂಪದ ಸಾಕ್ಷಾತ್ಕಾರವಾಗಿರೋದಿಲ್ಲ ಅಲ್ಲಿಯವರೆಗೆ ಇವನು ವಿಶೇಷವಾದ ಸುಖವನ್ನು ಹೊಂದುತ್ತಾನೆ ಭಗವಂತನಲ್ಲಿ ಮಾಡಿದಂತಹ ಭಕ್ತಿಯಿಂದ ಯದ್ಯಪಿ ಪರಮಾತ್ಮನ ಎಲ್ಲ ರೂಪಗಳ ಜ್ಞಾನ ಇಲ್ಲ ತನ್ನ ಬಿಂಬರೂಪದ ಸಾಕ್ಷಾತ್ಕಾರವೂ ಆಗಿಲ್ಲ ಅಂದ ಮಾತ್ರಕ್ಕೆ ಸುಖವಾಗೋದಿಲ್ಲ ಅಂತ ತಿಳಿಯಬೇಡಿ ಆ ಭಕ್ತಿಯಿಂದಲೇ ಇವನಿಗೆ ಸುಖವಾಗತ್ತೆ ಸುಖವಾಗೇ ಬಸ್ಸ್ಯಾ ಎಲ್ಲಿವರೆಗೆ ಆ ಭಕ್ತಿ ಪಕ್ವವಾಗೋದಿಲ್ಲವೋ ಅಲ್ಲಿವರೆಗೆ ಇಷ್ಟೇ ಯಾವಾಗ ಪಕ್ವವಾಗತ್ತೆ ಆಗ ಅಪರೋಕ್ಷ ಜ್ಞಾನವೇ ಆಗಿ ಅದರಿಂದ ಅತಿಪರಿಪಕ್ವ ಭಕ್ತಿ ಬಂದು ಪರಮಾತ್ಮನ ಮಹಾಪ್ರಸಾದವಾಗತ್ತೆ ಅದರಿಂದ ಮೋಕ್ಷವಾಗತ್ತೆ ಹೀಗೆ ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಇಷ್ಟು ನಮಗೆ ಸಾಮಾನ್ಯವಾದ ಜ್ಞಾನವಿದ್ದರೂ ದೇವರು ಸರ್ವ ಸಮರ್ಥ ಅಥವಾ ಅವತಾರಗಳು ಇವು ಸಾಕ್ಷಾತ್ ನಾರಾಯಣನಿಂದ ಅಭಿನ್ನ ಬರೀ ನಾರಾಯಣನಿಂದ ಅಭಿನ್ನ ಅಂತಲ್ಲ ನಾರಾಯಣನಲ್ಲಿ ಶಕ್ತಿ ಸಾಮರ್ಥ್ಯಾದಿಗಳು ಇವೆ ಇಷ್ಟೆಲ್ಲವನ್ನೂ ತಿಳಿದಿರಬೋದು ಆದರೆ ಆ ಶಕ್ತಿ ಇದ್ದದ್ದಕ್ಕೆ ಅವನು ನಾರಾಯಣ ಅಂತ ಆದದ್ದಕ್ಕೆ ಅವನಲ್ಲಿ ಪ್ರೀತಿ ಮಾಡಿದರೆ ನಮಗೆ ಸುಖವಾಗೋದು ಅಥವಾ ಮೋಕ್ಷವಾಗೋದೇ ಹೊರತು ಬರೀ ಇವನು ಅಂತ ತಿಳಿದು ಮಾತ್ರಕ್ಕೆ ಮೋಕ್ಷ ಅಲ್ಲ ದ್ವೇಷ ಮಾಡಿದರೆ ತಮಸ್ಸೆ ಆಗತ್ತೆ ಎಂಬುದಾಗಿ ತಿಳಿಸ್ತಾರೆ ಹರಿ ಇನ್ನೊಂದು ಪ್ರಮಾಣವನ್ನು ಕೊಡ್ತಾರೆ ಸತ್ಸಂಗ ಅನ್ನುವ ಗ್ರಂಥದ ಪ್ರಮಾಣ ಹರಿಸಂಗವಿಹೀನಸ್ತು ಹರೇರ್ದರ್ಶನವಾನಪಿ ನ ಮುಚ್ಚತೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಭಗವಂತನ ಜ್ಞಾನವನ್ನು ಮಾತ್ರ ಮಾಡಿಕೊಂಡ ಮಾತ್ರಕ್ಕೆ ಅವನಿಗೆ ಮೋಕ್ಷ ಇಲ್ಲ ಅಖಿಲಜ್ಞೋಪಿ ತಮೋಯಾತಿ ಅವನು ಅಖಿಲಜ್ಞನಾಗಿರಬಹುದು ಸಾಕಷ್ಟು ವಿಷಯಗಳನ್ನು ದೇವರ ಬಗ್ಗೆ ತಿಳಿದಿರಬಹುದು ಅಷ್ಟೆಲ್ಲ ತಿಳಿದರೂ ಕೂಡ ಅವನಿಗೆ ಉದ್ಧಾರ ಇಲ್ಲ ಅದಕ್ಕೆ ಅಖಿಲಜ್ಞೋಪಿ ಎನ್ನುವುದಕ್ಕೆ ತಾಮ್ರಪರ್ಣಿ ಆಚಾರ್ಯರಂತಾರೆ ಆದಿದೈತ್ಯಾಂ ಹಿರಣ್ಯ ಹಿರಣ್ಯಾಕ್ಷಾಧೀನಾ ತಪೋವರಾಧಿನ ವೈಕುಂಠಾಧಿಶ ಸಂಚರಣೇನ ತದ್ಗತ ರೂಪದರ್ಶನೇ ವೇದಾರ್ಥಭೂತ ಅಖಿಲ ಗುಣಜ್ಞತ್ವೇಪಿ ಭಕ್ತ ಭಾವ ತತ್ರವ ಅಸೂಯಾ ದ್ವೇಷೇಣ ನಮೋಕ್ಷ ಪ್ರತ್ಯುತ್ತ ತಮಃಪ್ರಾಪ್ತಿಯರೇವುಕ್ತ ಅವರು ಮುಕ್ತಸ್ಥಾನದಲ್ಲಿ ಹೋಗದಿದ್ದರೂ ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡಿದ್ದಾರೆ ದೇವರನ್ನೂ ಕಂಡಿದ್ದಾರೆ ಅಮುಕ್ತ ಸ್ಥಾನದಲ್ಲಿ ಆ ಭಗವಂತನಲ್ಲಿ ಇರುವ ಅನೇಕ ಮಹಿಮೆಗಳನ್ನು ಯಾವುಗಳನ್ನು ವೇದಗಳಲ್ಲಿ ಕೊಂಡಾಡ್ತಾರೆ ದೇವರ ಸೌಂದರ್ಯ ಮತ್ತೊಂದು ಮುಗಿದೊಂದು ಅದನ್ನೆಲ್ಲ ಪ್ರತ್ಯಕ್ಷ ನೋಡಿದ್ದಾರೆ ಅವರು ಅಷ್ಟು ನೋಡಿದರೂ ಅವರಿಗೆ ಭಕ್ತಿ ಬಂದಿಲ್ಲ ಮತ್ತಷ್ಟು ದ್ವೇಷ ಆ ದೇವರ ವೈಭವ ಬ್ರಹ್ಮರುದ್ರಾದಿಗಳಿಂದ ಉಪಾಸ್ಯನಾಗಿದ್ದಾನೆ ಇದೊಂದು ದೊಡ್ಡ ಗುಣ ದೇವರದು ಅದನ್ನು ಕಣ್ಣಾರೆ ಕಾಣ್ತಾರೆ ಅವರು ಬ್ರಹ್ಮಾಜ ದೇವತೆಗಳು ಕೈ ಜೋಡಿಸಿ ನಿಂತಿದ್ದನ್ನು ಅವರಿಗಿಂತಲೂ ಇವನು ಉತ್ತಮ ಅನ್ನೋದನ್ನು ಕಾಣ್ತಾರೆ ಅಯ್ಯೋ ಎಲ್ಲರೂ ಇವನಿಗೆ ನಮಸ್ಕಾರ ಮಾಡ್ತಾರಲ್ಲ ಅಂತ ಅಸೂಯಾ ದ್ವೇಷಗಳು ಅವರಿಗೆ ಉಕ್ಕೇ ಇರ್ತದೆ ಹೊರತು ಏನಪ್ಪ ಮಹಾಮಹಿಮೆ ದೇವರದು ಜಗತ್ಸೃಷ್ಟ್ಯಾದಿಗಳನ್ನು ಮಾಡುವ ಬ್ರಹ್ಮಾದಿಗಳೇ ಇವನಿಗೆ ಶರಣಾಗತರಾಗಿದ್ದಾರಲ್ಲ ಅಂತ ಭಕ್ತಿ ಉಕ್ಕೇ ಇರೋದಿಲ್ಲ ಕಿಂತೂ ಮತ್ತಷ್ಟು ಅಸೂಯಾದ್ವೇಷಗಳನ್ನೇ ಮಾಡ್ತಾರೆ ಅಂಥವರಿಗೆ ತಮಸ್ಸಾಗೋದು ನಿಶ್ಚಿತ ಗುಣ ಇರನ್ನೀರ್ ವಿಹೀನೋಪಿ ತದ್ಭಕ್ತೇಶ್ವರ ಚಕ್ರಮಾತ ವೈರಾಗ್ಯಾದೆ ವೈರಾಗ್ಯಾದಿ ಗುಣಗಳಲ್ಲಿ ಸ್ವಲ್ಪ ಊನತೆ ಇರಬಹುದು ಆ ಗುಣಗಳಲ್ಲಿ ಊನತೆ ಇದ್ದರೂ ಕೂಡ ಅವನಿಗೆ ಭಗವಂತನಲ್ಲಿ ಭಕ್ತಿ ಇತ್ತು ಅಂತಾದರೆ ಅವನು ಸುಖವನ್ನು ಪಡೀತಾನೆ ಆ ಭಕ್ತಿ ಇದ್ದ ಮೇಲೆ ಇವತ್ತೆಲ್ಲ ನಾಳೆ ಅವನಿಗೆ ಬೇಕಾದ ವೈರಾಗ್ಯಾದಿ ಗುಣಗಳು ಬಂದೇ ಬಿಡ್ತದೆ ವೈರಾಗ್ಯ ಸ್ವಯೋಗ್ಯವಾದಂತಹ ಬಿಂಬರೂಪದ ಉಪಾಸನೆ ಆ ಭಗವಂತನ ಪ್ರಸಾದ ಈ ಎಲ್ಲ ಗುಣಗಳ ಸಮಾವೇಶ ಅವನಿಗೆ ಹಾಗೇ ಆಗತ್ತೆ ಆಮೇಲೆ ಮೋಕ್ಷವನ್ನು ಹೊಂದಾಯ್ತಾ ಶಬ್ದಗಳ ಅರ್ಥ ಗುಣೈರನ್ನೀರ್ ವಿಹೀನೋಪಿ ಅವನಿಗೆ ವೈರಾಗ್ಯಾದಿ ಗುಣಗಳು ಸ್ವಯೋಗ್ಯ ಉಪಾಸನ ಅಪರೋಕ್ಷ ಜ್ಞಾನ ಪರಮಾತ್ಮನ ಪ್ರಸಾದ ಭಗವದ್ ಅನುಗ್ರಹ ಪಾತ್ರತ್ವ ಈ ಯಾವ ಗುಣಗಳು ಅವನಲ್ಲಿಲ್ಲ ಆದರೂ ಭಕ್ತ ಇದೆ ಭಕ್ತಿ ಇದೆ ಎನ್ನುವುದಕ್ಕಾಗಿ ಅವನಿಗೆ ಸುಖವಾಗುತ್ತೆ ತದ್ಭಕ್ತೇಶ್ವ ಪಿಚಕ್ರಮಾತ್ ಸಂಗವಾನ್ ಭಗವಂತನಲ್ಲಿಯೂ ಭಕ್ತಿ ಇದೆ ರಮಾಬ್ರಹ್ಮಾದಿಗಳಲ್ಲಿಯೂ ತಾರತಕ್ರಮ ತಾರತಮ್ಯ ಕ್ರಮೇಣ ಭಕ್ತಿ ಒಂದು ಮಾಡ್ತಾನೆ ಪಾಪ ಹೆಚ್ಚಿನ ಗುಣಗಳು ಅವನಲ್ಲಿ ಇಲ್ಲ ಸುಖ ಅಷ್ಟಾದರೂ ಅವನಿಗೆ ಸುಖ ಇದೆ ಕೊನೆವರೆಗೂ ಈ ತಾತ್ಕಾಲಿಕ ಸಂಸಾರಿಕ ಸುಖ ಮಾತ್ರ ಇರುತ್ತದೆ ಅಂತ ತಿಳಿಯಬೇಡಿ ಮೋಕ್ಷವೂ ಆಗತ್ತೆ ಯಾವ ಸ್ಯಾದ್ಗುಣೈ ಮುಕ್ತಿ ಮೇತಿಚ ಗುಣಗಳಿಂದ ಸಹಿತವಾದರೆ ಅದೇ ಭಕ್ತಿ ಕೆಲವು ದಿನಗಳ ನಂತರ ಸಜ್ಜನರ ವಿಶೇಷವಾದ ಸಹವಾಸ ಗುರುಪದೇಶಾದಿಗಳಿಂದ ವೈರಾಗ್ಯವೂ ಬರ್ತದೆ ಸ್ವಯೋಗ್ಯ ಉಪಾಸನೆಯನ್ನು ಬಿಂಬರೂಪದ ಉಪಾಸನೆಯನ್ನೂ ಮಾಡುತ್ತಾನೆ ಅದರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾನೆ ವಿಷ್ಣುವಿನ ಪ್ರಸಾದವನ್ನೂ ಪಡೀತಾನೆ ಈ ಎಲ್ಲ ಗುಣಗಳ ಸಮಾವೇಶ ಭಕ್ತಿಯ ಜೊತೆಗೆ ಆಯಿತು ಅಂತಾದರೆ ಮುಕ್ತಿಮೀತಿ ಮೋಕ್ಷವನ್ನೇ ಹೊಂದ ಸ್ವಭಕ್ತ ಸಂಘ ಹೀನಸ ವ್ಯುತ್ಕ್ರಮಾತ್ ಸಂಗಿನೋಪಿ ಸ್ವಸಂಗ ವಿಘ್ನ ವಿಘ್ನಕೃತ್ ತತ್ ಸಜ್ಜೇತ ಯೇಷು ತತ್ರ ಚೈತೆ ಸತ್ಸಂಗೇ ತನ್ನ ಭಕ್ತರಲ್ಲಿ ಭಕ್ತಿಯನ್ನ ಮಾಡದೇ ಇದ್ದವ ಅಥವಾ ಮಾಡಿದರೂ ವ್ಯುತ್ಕ್ರಮಾತ್ಸಂಗಿನೋಪಿವ ತಾರತಮ್ಯಕ್ಕೆ ವಿರುದ್ಧವಾಗಿ ಭಕ್ತಿಯನ್ನು ಮಾಡಿದ ರಮ ಬ್ರಹ್ಮಾದಿಗಳಲ್ಲಿ ಬ್ರಹ್ಮದೇವರಿಗಿಂತಲೂ ರುದ್ರದೇವರಲ್ಲಿ ಹೆಚ್ಚು ಭಕ್ತಿ ಮಾಡುವುದು ಹೀಗೆಲ್ಲ ವಿಪರೀತವಾಗಿ ಭಕ್ತಿಯನ್ನು ಮಾಡ್ತಾ ಹೋದರೆ ಅಂಥವರಿಗೂ ದೇವರು ಪ್ರಸನ್ನನಾಗೋದಿಲ್ಲ ತನ್ನಲ್ಲಿರುವ ಭಕ್ತಿಯನ್ನು ನಾಶ ಮಾಡಿಬಿಡ್ತಾನೆ ವಿಷ್ಣುವಿನಲ್ಲಿ ಏನು ಅಲ್ಪ ಸ್ವಲ್ಪ ಭಕ್ತಿ ಇರ್ತದೆ ಅದನ್ನು ನಾಶ ಮಾಡ್ತಾನೆ ನನ್ನ ಭಕ್ತರಲ್ಲಿ ನೀನು ಚೆನ್ನಾಗಿ ಭಕ್ತಿ ಮಾಡ್ತಾ ಇಲ್ಲ ಹಾಗಾದರೆ ನನ್ನ ಮೇಲೂ ನೀನು ಭಕ್ತಿ ಮಾಡುವಂತಿಲ್ಲ ಅನ್ನುವ ರೀತಿಯಲ್ಲಿ ತಾನೇ ತನ್ನ ಭಕ್ತಿಗೆ ವಿಘ್ನ ತಂದು ಅವನನ್ನು ಅಧೋಗತಿಗೆ ಕಳಿಸ್ತಾನೆ ಆದ್ದರಿಂದ ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕಾದದ್ದು ಎಷ್ಟು ಅವಶ್ಯಕವೋ ವಿಷ್ಣು ಭಕ್ತರಾದ ರಮಾ ಬ್ರಹ್ಮಾದಿ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಬೇಕಾರದ್ದು ಅವು ಆ ಭಕ್ತಿಯನ್ನು ತಾರತಮ್ಯ ಕ್ರಮದಲ್ಲಿ ಮಾಡಬೇಕಾರದ್ದು ಅಷ್ಟೇ ಅವಶ್ಯಕ ಸ್ವಸಂಗವಿಘ್ನಕೃದ್ ವಿಷ್ಣು ತತ್ ಸಜ್ಜೇತ ಯೇಷು ತತ್ರಚ ಆದ್ದರಿಂದ ಭಕ್ತರಲ್ಲಿಯೂ ಸಂಘ ಮಾಡಿ ವಿಷ್ಣುವಿನಲ್ಲಿಯೂ ಸಂಘವನ್ನು ಮಾಡಿ ಎಂಬುದಾಗಿ ಸತ್ಸಂಗ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ವಿಶೇಷವಾಗಿ ವಿಷ್ಣು ಭಕ್ತಿಗೆ ಪ್ರಾಶಸ್ತ್ಯವನ್ನು ನಾವು ತಿಳಿದದ್ದಾಯಿತು ವಿಷ್ಣುಭಕ್ತಿ ಇಲ್ಲದೆ ಉಳದ ಗುಣಗಳು ಇದ್ದು ಪ್ರಯೋಜನ ಇಲ್ಲ ಉಳದೆಲ್ಲ ಗುಣಗಳಿದ್ದು ವಿಷ್ಣುಭಕ್ತಿ ಒಂದಿಲ್ಲ ಅಂತಾದರೆ ಅವುಗಳು ಮೋಕ್ಷ ಕಾರಣ ಆಗೋದಿಲ್ಲ ಅನ್ನುವದರೊಳಗೆ ತಾತ್ಪರ್ಯವೇ ಹೊರತು ಉಳಿದ ಗುಣಗಳು ಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಅಲ್ಲ ಯಾಕೆಂದರೆ ನೀವು ನೋಡಿದ್ರಿ ಸತ್ಸಂಗ ಎಂಬ ಪ್ರಮಾಣದಲ್ಲಿ ಹೇಳಿದರು ಬೇಕಾದಷ್ಟು ಇವನಲ್ಲಿ ಭಕ್ತಿ ಇರಬಹುದು ಆದರೆ ಇನ್ನೂ ಉಳಿದ ಗುಣಗಳು ಬರಲಿಲ್ಲ ಅಂದರೆ ಸುಖವಾಗಬಹುದು ಮೋಕ್ಷ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಮೋಕ್ಷ ಆಗಬೇಕಾದರೆ ಜ್ಞಾನಾದಿ ಗುಣಗಳ ಸಹಾಯ ಅವಶ್ಯವಾಗಿ ಬೇಕೇ ಬೇಡ ಅಂದರೆ ನಡೆಯೋದಿಲ್ಲ ಬಹವೋ ಮತ್ಪದಂ ಪ್ರಾಪ್ತಃ ತ್ವಾಷ್ಟ್ರಕ ಅವಂತಿಕಾದಯ ಬೇಕಾದಷ್ಟು ಜನ ಅಸುರರು ಅನೇಕ ಜನ ಮತ್ತೆ ಮೋಕ್ಷವನ್ನು ಪಡೆದಿದ್ದಾರೆ ಅಂತನ್ನುವುದಕ್ಕೆ ತ್ವಾಷ್ಟ್ರಕ ತ್ವಷ್ಟುವಿನ ಪುತ್ರ ವೃತ್ರಾಸುರ ಸ್ವಭಾವತಃ ಅವನು ಸಜ್ಜನನೇ ಆದರೆ ಹುಟ್ಟಿದ್ದ ಅಸುರ ಜಾತಿಯಲ್ಲಿ ಆದರೂ ವಿಷ್ಣುಭಕ್ತಿಯಿಂದ ಅವನು ಮೋಕ್ಷವನ್ನು ಹೊಂದಿದ ಅವಂತಿಕ ಅಂತ ಒಬ್ಬ ಅವಂತಿ ದೇಶದಲ್ಲಿ ಹುಟ್ಟಿದ ಅವಧೂತ ವೃಷಪರ್ವ ಅವನೂ ಅಸುರ ಬಲಿ ಬಾಣ ಇವರಲ್ಲ ಅಸುರರು ಮಯಾಸುರ ವಿಭೀಷಣ ಇವರೆಲ್ಲ ರಾಕ್ಷಸ ಜಾತಿ ಇಷ್ಟಾಗಿದ್ದರೂ ಕೂಡ ಅವರು ವಿಷ್ಣು ಭಕ್ತಿಯಿಂದ ಮೋಕ್ಷವನ್ನು ಪಡೆದಿದ್ದಾರೆ ಇನ್ನು ಅನೇಕ ಮೃಗಗಳು ಶಾಖಾ ಮೃಗಗಳಾಗಿ ಹುಟ್ಟಿದವರು ಕೋತಿ ಅದೊಂದು ಮೃಗವೇ ಶಾಖಾಮೃಗ ಅಂತ ಕರೀತಾರ ಟ್ವಂಗಿಯಿಂದ ಟ್ವಂಗಿಗೆ ಹಾರುವ ಮೃಗ ಅದು ಸುಗ್ರೀವ ಹನುಮಾನ್ ರಕ್ಷಃ ಇದು ಕರಡಿ ಗಜಃ ಗೃಧ್ರ ಪಕ್ಷಿ ಗೃಧ್ರ ಜಟಾಯು ವಣಿಕ್ ಪಥಃ ಹೀಗೆ ಇವುಗಳೆಲ್ಲವೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಹೊಂದಿದ್ದಾರೆ ನೋಡ್ರಿ ಇವೆಲ್ಲ ಉದಾಹರಣೆ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಶ್ರೀಮದಾಚಾರ್ಯರು ಹೇಳಿದ ನಿರ್ಣಯ ಎಷ್ಟು ಅವಶ್ಯಕ ಅಂತ ಇಲ್ಲಿ ಯಾರ್ಯಾರನ್ನೂ ಉದಾಹರಣೆ ಮಾಡಿದ್ದಾರೆ ಇವರ್ಯಾರೂ ಅಜ್ಞಾನಿಗಳಲ್ಲ ಇವರು ಜ್ಞಾನ ಏನೂ ಇಲ್ಲದ ಬರೀ ಭಕ್ತಿ ಮಾಡಿ ಮೋಕ್ಷವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಇವರು ಉದಾಹರಣೆ ಆಗೋದಿಲ್ಲ ಹನುಮಂತದೇವರೇ ಬಂದಿದ್ದಾರೆ ಇಲ್ಲಿ ಮಹಾನುಭಾವರಾದ ಸರ್ವಜ್ಞರಾದಂತಹ ಎಲ್ಲರಿಗಿಂತಲೂ ಸಾಧಕ ವರ್ಗದಲ್ಲಿ ಅತ್ಯಂತ ಉತ್ತಮ ಮಟ್ಟದಲ್ಲಿ ಪರಮಾತ್ಮನ ಅನಂತರೂಪಗಳ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಂತಹ ಹನುಮಂತದೇವರನ್ನು ಇಲ್ಲಿ ಸೇರಿಸಿದ್ದಾರೆ ಹಾಗಾದರೆ ಜ್ಞಾನ ಇಲ್ಲದೆ ಕೇವಲ ಭಕ್ತಿಯಿಂದ ಮೋಕ್ಷವಾಗುತ್ತೆ ಎನ್ನುವುದಕ್ಕೆ ತಾತ್ಪರ್ಯ ಇಲ್ಲ ಭಕ್ತಿ ಇರಬೇಕು ಅನ್ನುವುದರೊಳಗೆ ತಾತ್ಪರ್ಯ ಭಕ್ತಿಯ ಪ್ರಾಶಸ್ತ್ಯವನ್ನು ವರ್ಣನೆ ಮಾಡುವುದರೊಳಗೆ ತಾತ್ಪರ್ಯ ಇದೆ ಸುಗ್ರೀವನು ಸಾಕ್ಷಾತ್ ಸೂರ್ಯನ ಅವತಾರ ಸುಗ್ರೀವ ಹನುಮಂತ ಜಾಂಬವಂತ ಇವನು ಯಮಧರ್ಮನ ಅವತಾರ ಗಜ ಅವನು ಗಂಧರ್ವ ಅವನು ಗಜೇಂದ್ರ ಹಾ ಹಾ ಗಂಧರ್ವ ಅವನು ಅವನಿಗೂ ಜ್ಞಾನ ಇದೆ ಜಟಾಯು ವಣಿಕ್ ಪಥ ವಣಿಕ್ ಪಥ ಅಂತಂದರೆ ವಣಿಕ್ ಅಂದರೆ ತುಲಾಧಾರ ಅಂತ ಒಬ್ಬ ವೈಶ್ಯ ಮಹಾಭಾರತದಲ್ಲಿ ಬರ್ತಾನೆ ಅವನು ವ್ಯಾಪಾರವನ್ನು ಮಾಡ್ತಾ ಇದ್ದರೂ ಕೂಡ ವಿಷ್ಣು ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಪಡೆದದ್ದುಂಟು ಪಥ ಅಂತ ಹೆಸರಿನ ಒಬ್ಬ ಶೂದ್ರ ಅವನೂ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಹೊಂದಿದ್ದಾನೆ ಅಂತ ಹೀಗೆ ಒಂದು ವ್ಯಾಖ್ಯಾನದ ಪದ್ಧತಿ ಇನ್ನೊಂದು ವಣಿಕ್ ಪಥ ಒಂದೇ ಶಬ್ದ ಒಣಿಕ್ಪಥ ಅಂತಂದರೆ ದಾರಿಯಲ್ಲಿ ಓಡಾಡುವಂತಹ ಹುಳ ಅಂತ ಕ್ರಿಮಿಯಿಂದ ರಾಜ್ಯವ ಆಳಿಸಿದೆ ಅಂತ ಅಂತಹ ಆ ವಣಿಕ್ಪಥ ಕೀಟ ಅದನ್ನೇ ವೇದವ್ಯಾಸದೇವರು ರಾಜ್ಯದ ಮೇಲೆ ಸಿಂಹಾಸನದ ಮೇಲೆ ಕೂಡಿಸಿ ರಾಜ್ಯವನ್ನು ಆಳಿಸಿ ಮುಂದೆ ಆ ಹುಳವು ಮೋಕ್ಷವನ್ನು ಹೊಂದಿದೆ ಅಂತ ಹೇಳಿದ್ದಾರೆ ವೇದವ್ಯಾಸದೇವರ ಅನುಗ್ರಹದಿಂದ ಅದೇನದು ಹುಳ ಆದರೆ ವೇದವ್ಯಾಸದೇವರಲ್ಲಿ ವಿಶ್ವಾಸ ಮಾಡಿತ್ತು ಭಕ್ತಿ ಮಾಡಿತ್ತು ಅನ್ನೋ ಕಾರಣಕ್ಕೆ ಹುಳವನ್ನು ವೇದವ್ಯಾಸದೇವರು ಉದ್ಧಾರ ಮಾಡಿದರು ಅಂತ ಇಲ್ಲಿಯೂ ಅಷ್ಟೇ ಅರ್ಥ ಅದು ಹುಳ ಆಗಿದ್ದರೂ ಪೂರ್ವಜನ್ಮದಲ್ಲಿ ಸಾಧನೆಯನ್ನು ಮಾಡಿ ಜ್ಞಾನವನ್ನು ಪಡೆದುಕೊಂಡಿದೆ ಜ್ಞಾನ ಇದೆ ಅನ್ನೋದಕ್ಕಾಗೇ ಅದರಲ್ಲಿ ವಿಶೇಷವಾದ ಭಕ್ತಿ ಬಂದಿದೆ ಜ್ಞಾನ ಭಕ್ತಿ ಮೊದಲಾದ ಎಲ್ಲ ಗುಣಗಳನ್ನು ಕಂಡೇ ವೇದವ್ಯಾಸದೇವರು ಅನುಗ್ರಹ ಮಾಡಿದ್ದಾರೆ ವ್ಯಾಧ ಕುಬ್ಜ ಶ್ರೀಕೃಷ್ಣ ಪರಮಾತ್ಮ ಉದ್ಧಾರ ಮಾಡಿದೆ ಅವಳನ್ನು ವ್ರಜೆ ಗೋಪ್ಯ ಗೋಪಿಕಾಸ್ತ್ರೀಯರು ಯಜ್ಞದಲ್ಲಿ ಇರುವಂತಹ ಆ ಋಷಿಗಳ ಪತ್ನಿಯರು ಶ್ರೀಕೃಷ್ಣ ಪರಮಾತ್ಮನಿಗೆ ಗೋಪಾಲಕರಿಗೆ ಅನ್ನದಾನವನ್ನು ಮಾಡಿ ಸದ್ಗತಿಯನ್ನ ಹೊಂದಿದರು ಯಜ್ಞಪತ್ನಸ್ತಥಾ ಪರೆ ಏನು ಇವರೆಲ್ಲ ದೊಡ್ಡ ಪಂಡಿತರೇನು ಅಂತ ಅಂತಾರೆ ತೇನಾಧೀತಶ್ರುತಿಗಣ ನೋಪಾಸೀತ ನೋಪಾಸಿತ ಮಹತ್ತಮಃ ಅವ್ರತಪ್ತ ತಪಸಃ ಮತ್ಸಂಗಾನ್ಮುಪಾಗತಾ ಕಿವರ್ಯಾರು ವೇದ ಓದಿದವರಲ್ಲ ನೋಪಾಸಿತ ಮಹತ್ತಮಃ ಏನು ಗುರುಕುಲದಲ್ಲಿ ವಾಸ ಮಾಡಿ ಗುರುಗಳ ಸೇವೆ ಮಾಡಿ ವಿದ್ಯಾ ಯಾವ ವ್ರತ ಮಾಡಿದವರಲ್ಲ ಅತಪ್ತ ತಪಸಃ ತಪಸು ಮಾಡಿದವರಲ್ಲ ಆದರೆ ನನ್ನಲ್ಲಿ ಭಕ್ತಿ ಮಾಡಿದವರು ಆ ಒಂದೇ ಕಾರಣಕ್ಕಾಗಿ ಅವರೆಲ್ಲರನ್ನು ನಾನು ಉದ್ಧಾರ ಮಾಡಿದ್ದೇನೆ ಅದಕ್ಕೆ ಇಲ್ಲಿಯೂ ತಾಮ್ರಪರ್ಣಯಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಏತಚ್ಚ ಜಾತಿ ವಿವಕ್ಷಯ ಸಾಮಾನ್ಯವಾಗಿ ಪಶು ಜಾತಿ ಪಕ್ಷಿ ಜಾತಿ ಈ ಗೋಪಿಕೆಯರು ಗು ಗೊಲ್ಲತೆಯರಲ್ಲ ಏನು ವಿಶೇಷವಾಗಿ ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದು ಮಾಡುವವರಾಗಿರೋದಿಲ್ಲ ಪ್ರಾಯ ಈ ಜಾತಿಯ ಜನ ಹೀಗಿರ್ತಾರೆ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದೇ ಹೊರತು ಯಾರು ನಿಜವಾಗಿ ಕೃಷ್ಣನಲ್ಲಿ ಭಕ್ತಿ ಮಾಡಿ ಸದ್ಗತಿ ಹೊಂದಿದ್ದಾರೆ ಅವರಿಗೂ ಯಾವುದೇ ವಿಧವಾದಂತಹ ಜ್ಞಾನ ಇರಲಿಲ್ಲ ಅಂತ ಅಭಿಪ್ರಾಯವಲ್ಲ ವೇದಗಳನ್ನು ಅಧ್ಯಯನ ಮಾಡಿರಲಿಕ್ಕಿಲ್ಲ ಅವರು ಸ್ತ್ರೀಯರಾದವರು ಆದರೆ ಅವರೂ ಕೂಡ ಅನೇಕ ಸದ್ಗುಣಗಳನ್ನು ಪಡೆದುಕೊಂಡವರಾಗಿದ್ದರು ಜನ್ಮಾಂತರದಲ್ಲಿ ಅವರು ಸಾಕಷ್ಟು ಶ್ರವಣಾದಿಗಳನ್ನು ಮಾಡಿ ಜ್ಞಾನವನ್ನು ಪಡೆದವರೇ ಈಗ ಪಶುಪಕ್ಷಾದಿ ಜಾತಿಗಳಲ್ಲಿ ಹುಟ್ಟಿದರೂ ಕೂಡ ಅವರಿಗೆ ಭಕ್ತಿಯಿಂದ ಮೋಕ್ಷವಾಗಿದೆ ಎನ್ನುವುದರಲ್ಲಿ ತಾತ್ಪರ್ಯ ಕೇವಲ ಹಿ ಭಾವೇನ ಗೋಪ್ಯಹಾವ ಖಗಾಮೃಗಾ ಯೇನ್ಯೆೇ ಮೂಢಧಿೋ ನಗಾ ಸಿದ್ಧಾ ಮಾಂಯುರಂಜಸ್ಯನ ದಾನ್ರತ ತಪೋಧ್ವರೈ ವ್ಯಾಖ್ಯಾಸ್ವಾಧ್ಯಾನ್ಯಾಸಪ್ನು ಯತ್ನವನಪಿ ಅದೇ ಮಾತನ್ನೇ ಹೇಳಿದರು ಭಾವಂದ್ರೆ ಭಕ್ತಿ ಕೇವಲ ಭಕ್ತಿಯಿಂದಲೇ ಗೋಪಿಕಾಸ್ತ್ರೀಯರು ಗೋವುಗಳು ಪಕ್ಷಿಗಳು ಮೃಗಗಳು ಇವುಗಳಲ್ಲ ಸದ್ಗತಿಯನ್ನ ಹೊಂದಿವೆ ಇಷ್ಟೆಲ್ಲದರ ಜೊತೆಗೆ ಭಕ್ತಿ ಎನ್ನುವುದರೊಳಗೇನೆ ಜ್ಞಾನ ಸೇರಿಬಿಟ್ಟಿದೆ ಜ್ಞಾನ ಇದು ಭಕ್ತಿಯ ಒಂದು ಭಾಗ ಆ ಮಹಾತ್ಮ್ಯ ಜ್ಞಾನ ಇರಬೇಕು ಅಂದರೆ ಹೇಗಾದರೂ ಇರಬಹುದು ವೇದನೆ ಓದಬೇಕು ಅಂತಲ್ಲ ವೇದ ಓದೋ ಅಧಿಕಾರ ಇದ್ದವರು ಓದಬಹುದು ಪಂಚರಾತ್ರಾದಿಗಳಿಂದ ತಿಳಿಯಬಹುದು ಕೇವಲ ಗುರುಮುಖದಿಂದ ತಿಳಿಯಬಹುದು ಅಂತೂ ಜ್ಞಾನ ಬೇಕು ಜ್ಞಾನ ಇದ್ದರೆ ಭಕ್ತಿ ಬರ್ತದೆ ಭಕ್ತಿ ಜ್ಞಾನ ಎರಡೂ ಇದ್ದಾಗಲೇ ಮೋಕ್ಷ ಆಗುತ್ತೆ ಈ ಯೋಗ ಸಾಂಖ್ಯ ದಾನ ವ್ರತ ತಪಸ್ಸು ಯಜ್ಞ ವ್ಯಾಖ್ಯಾನ ಸ್ವಾಧ್ಯಾಯ ಸಂನ್ಯಾಸ ಮೊದಲಾದ ಯಾವ ಸಾಧನಗಳಿಂದ ಹೊಂದಲು ಸಾಧ್ಯವಾಗದೇ ಇರುವ ಸ್ಥಾನವನ್ನು ಕೂಡ ಭಕ್ತಿಯಿಂದ ಹೊಂದಬಹುದು ಎಷ್ಟು ಭಕ್ತಿ ಮಾಡ್ತಾ ಇದ್ರವರು ಅಂದರೆ ರಾಮೇಣ ಸಾರ್ಧಂ ಮಧುರಂ ಪ್ರಣೀತೆ ಶ್ವಲ್ಕಿ ನಾಮಯ್ಯನುರಕ್ತಚಿತ್ತಾ ವಿಗಾಢ ಭಾವೇ ನಮೇ ವಿಯೋಗ ತೀವ್ರಾಧಯೋನ್ಯದೃಶಸ್ಸುಖಾಯತಾ ಬಲರಾಮ ನಾನು ಇಬ್ಬರೂ ಸೇರಿ ಅಕ್ರೂರನ ಮಾತು ಕೇಳಿ ಮಥುರಾ ಪಟ್ಟಣಕ್ಕೆ ಯಾವಾಗ ಹೊರಟೆ ಬೋ ಬೃಂದಾವನವನ್ನು ಬಿಟ್ಟು ಆಗ ಆ ಎಲ್ಲ ಗೋಪಿಕಾಸ್ತ್ರೀಯರಿಗೆ ಜಗತ್ತಿನೊಳಗೆ ಸುಖ ಸಾಧನ ಯಾವುದೂ ಕಾಣಿಸಲಿಲ್ಲ ಅವರಿಗೆ ಏನು ನೋಡಿದರೂ ಅವರಿಗೆ ದುಃಖ ಬೇಕಾದಷ್ಟು ಪಂಚಭಕ್ಷ ಪರಮಾಣುಗಳನ್ನಿಟ್ಟರೂ ಅವರಿಗೆ ಅದು ಸುಖ ಅಂತ ಸುಖ ಸಾಧನ ಅಂತ ಅವರು ಭಾವಿಸಲಿಲ್ಲ ಇನ್ನೇನೇ ಜೀವನದೊಳಗೆ ಸಂಪತ್ತು ಹೆ ಗಂಡ ತಮ್ಮ ಮನೆ ಮಠ ಬೇಕಾದಷ್ಟು ವೈಭವ ಇರಲಿ ಅದ್ಯಾವುದು ಅವರ ಕಣ್ಣಿಗೆ ಬೀಳಲಿಲ್ಲ ಏನಾದರೂ ಕೃಷ್ಣ ಒಬ್ಬನೇ ಕಣ್ಣಿಗೆ ಕಾಣಿಸ್ಬೇಕು ಇಷ್ಟರ ಮಟ್ಟಿಗೆ ನನ್ನಲ್ಲಿ ಅವರು ಭಕ್ತಿಯನ್ನು ಮಾಡ್ತಾ ಇದ್ರು ಯಾಸಾಂ ಕ್ಷಪ ಪ್ರೇಷ್ಠಮೇಣ ನೀತಾ ಮಯೈವ ವೃಂದಾವನ ಗೋಚರೇಣ ಕ್ಷಣಾರ್ಧ ಭತ್ತ ಪುನರಂಗ ಮಯಾ ಕಲ್ಪ ಸಮಾ ಎಷ್ಟೋ ರಾತ್ರಿಗಳನ್ನು ಕಳೆದರು ಒಂದು ಅರ್ಧ ಕ್ಷಣ ಕಳೆದ ಹಾಗೆ ಕಳೆದ್ರು ನನ್ನ ಜೊತೆಗಿದ್ದಾಗ ಅಷ್ಟು ನನ್ನಲ್ಲಿ ಭಕ್ತಿಯವರಿಗೆ ನನ್ನನ್ನು ನೋಡಿದರೆ ಎಲ್ಲವನ್ನೂ ಮರಿತಾ ಇದ್ರು ನಾನು ಮಧುರೆಗೆ ಹೋದ ಮೇಲೆ ಅರ್ಧಕ್ಷಣವನ್ನು ಒಂದು ಕಲ್ಪಗಳನ್ನು ಕಳೆದಹಾಗಿ ಕಳೆದಿದ್ದಾರೆ ಇದರರ್ಥ ನಾನಿದ್ದರೆ ಅವರಿಗೆ ಎಷ್ಟು ದಿನಗಳನ್ನು ಕಳೆದರೂ ಕಳೆದಹಾಗಿ ಅನ್ನಿಸ್ತಿರಲಿಲ್ಲ ಅಷ್ಟು ಸಂತೋಷದಿಂದ ಇರುತ್ತಿದ್ರು ಇದು ನಿಜವಾದ ಭಕ್ತಿಯ ಲಕ್ಷಣ ತಾನಾ ವಿದನ್ಮೈ ಅನುಷಂಗ ಬುದ್ಧ ಬದ್ಧ ಧಿಯಸ್ವಮಾತ್ಮ ನಮದಸ್ತೇದಂ ಯಥಾಸಾಧೌ ಮುನಯೋಬ್ಧಿತೋಯೇ ನದ್ಯ ಪ್ರವಿಷ್ಟ ಇವ ನಾಮರೂಪೇ ಸಮಾಧಿಯಲ್ಲಿ ಕುಳಿತಂತಹ ಧ್ಯಾನಾಸಕ್ತರಾದ ಮುನಿಗಳಿಗೆ ಹೊರಗೆ ಏನು ನಗಾರಿ ಬಾರಿಸಿದರೂ ಅವರಿಗೆ ಕೇಳಿಸೋದಿಲ್ಲ ಗೊತ್ತಾಗೋದಿಲ್ಲ ಹಾಗೆ ನನ್ನ ಜೊತೆಗೆ ಅವರು ಭಕ್ತಿಯನ್ನ ಮಾಡ್ತಾ ನನ್ನ ಚಿಂತನದಲ್ಲಿ ಇದ್ದರು ಅಂದರೆ ಸುತ್ತಮುತ್ತಲಿನ ಪ್ರಪಂಚವೇ ಅವರಿಗೆ ಕಾಣಿಸ್ತಾ ಇರಲಿಲ್ಲ ಗೋಪಿಕಾಸ್ತ್ರೀಯರಿಗೆ ಸಮಾಧಿಯಲ್ಲಿದ್ದ ಮುನಿಗಳಂತೆ ಇರುತ್ತಿದ್ರು ಅದಹ ಅದಹ ಇದಂ ಪರಲೋಕ ಇಹಲೋಕ ಎರಡರ ಬಗ್ಗೆಯೂ ಅವರಿಗೆ ಎಚ್ಚರ ಇರುತ್ತಿರಲಿಲ್ಲ ನದಿಯಲ್ಲಿ ಪ್ರವೇಶ ಮಾಡಿದ ಸಮುದ್ರದಲ್ಲಿ ಪ್ರವೇಶ ಮಾಡಿದ ನದಿಯ ನೀರುಗಳಿರುತ್ತದೆ ಗಂಗಾಯಮುನಾದಿ ನೀರುಗಳು ಸಮುದ್ರ ಪ್ರವೇಶ ಮಾಡಿದ ಮೇಲೆ ಆ ಎಲ್ಲ ನೀರುಗಳಿಗೆ ವರುಣ ಅಭಿಮಾನಿಯಾಗಿ ಬಿಡ್ತಾನೆ ಗಂಗಾಯಮುನಾದಿ ದೇವತೆಗಳು ಆ ನೀರಿನ ಮೇಲೆ ತಮ್ಮ ಅಧಿಕಾರವನ್ನು ನದಿಯ ಪಾತ್ರ ಇರುವವರೆಗೆ ಇಟ್ಟುಕೊಂಡಿರ್ತಾರೆ ಒಮ್ಮೆ ಸಮುದ್ರ ಸೇರಿದ ಮೇಲೆ ಆ ಎಲ್ಲ ನದಿಗಳು ವರುಣದೇವರ ಒಡೆತನಕ್ಕೆ ಸೇರ್ತದೆ ಸಮುದ್ರದಲ್ಲಿ ವರುಣಾದಕ್ಕೆ ರಾಜ ಸಮುದ್ರ ರಾಜ ಆಮೇಲೆ ನನ್ನ ನೀರು ಎಲ್ಲಿದೆ ಅಂತ ಗೊತ್ತಿರೋದಿಲ್ಲ ಗಂಗೆಗೆ ಯಮುನೆಗೆ ಸರಸ್ವತಿ ಮೊದಲಾದ ಅಲ್ಲಿರುವಂತಹ ಏನು ತೀರ್ಥಾಭಿಮಾನಿ ದೇವತೆ ಬೇರೆ ಬೇರೆ ಬೇರೆ ನದಿಗಳು ಸೇರ್ತಾವಲ್ಲ ಯಮಹಮಸ್ಮಿ ಯಸ್ಮಿ ಇದು ನನ್ನ ನೀರು ಇದು ನನ್ನ ನೀರು ಅಂತ ನದಿಗಳಿಗೆ ಗೊತ್ತಿರೋದಿಲ್ಲ ವಾಯುದೇವರಿಗೆ ಗೊತ್ತಿರ್ತದೆ ಆ ನದಿಗಳಿಗೆ ಗೊತ್ತಿರೋದಿಲ್ಲ ಹೇಗೋ ಹ್ಞೂ ಹೊರಗೆ ಗೊತ್ತಿರ್ತದೆ ಸಮುದ್ರದಲ್ಲಿ ಸೇರಿದ ಮೇಲೆ ದೇವತೆಗಳಿಗೆ ತಾವು ಆ ಸಮುದ್ರದೊಳಗೆ ಸೇರಿದ ಮೇಲೆ ಛಂದೋಗಿ ಉಪನಿಷತ್ನೊಳಗೆ ಹೇಳ್ತಾರಲ್ಲ ತತ್ವನೆಯದೊಳಗೆಲ್ಲ ಬಂದು ಯಮಹಮ ಅಸ್ಮಿ ಏಮಹಂ ಅಸ್ಮಿ ಅಂತ ಅದಕ್ಕೆ ನಾನು ಹೀಗೆ ಅಭಿಪ್ರಾಯ ಹೇಳಬೇಕು ಅಂತ ವ್ಯಾಖ್ಯಾನ ಮಾಡಿದೆ ಅಲ್ಲಿಯವರೆಗೆ ಅಭಿಮಾನ ಇಟ್ಟುಕೊಂಡು ಆಮೇಲೆ ಗಂಡನ ಅಭಿಮಾನಕ್ಕೆ ಕೊಟ್ಟು ತಾವು ಸರ್ಕೊಳ್ತಾರೆ ಅಭಿಮಾನಿಗಳಾಗಿದ್ದಾರೆ ಗೊತ್ತಿಲ್ಲ ಈ ಎರಡೂ ಮಾತು ವಿರುದ್ಧ ಅಲ್ಲ ನಿಯಾಮಕತ್ವಂ ಅಭಿಮಾನಿತ್ವಂ ನಿಯಮನ ಮಾಡಬೇಕು ಅಂದರೆ ನಿಯಮ್ಯದ ಜ್ಞಾನ ಇಲ್ಲದೆ ನಿಯಮನ ಮಾಡೋ ಹಾಗಿಲ್ಲ ಅಭಿಮಾನಿಗಳಾದ ಮೇಲೆ ಅದು ತಿಳಿಯೋದಿಲ್ಲ ಅಂತ ಹೇಗೆ ಅಂತ ನಿಮ್ಮ ಪ್ರಶ್ನೆಯ ಅಭಿಪ್ರಾಯ ಅದಕ್ಕೆ ನಾನು ಮೊದಲಿಗೆ ಹೇಳುವಾಗ ಹಾಗೆ ಹೇಳಿದೆ ಅದು ವರುಣದೇವರ ಅಭಿಮಾನಕ್ಕೆ ಒಳಪಡುವಂತೆ ಆಗತ್ತೆ ಒಮ್ಮೆ ಸಮುದ್ರ ಸೇರಿದ ಮೇಲೆ ಇವರು ತಮ್ಮ ಅಭಿಮಾನ ಬಿಟ್ಟ ಮೇಲೆ ಅದರ ಜ್ಞಾನ ಇವರಿಗಿಲ್ಲ ಅನ್ನುವುದರೊಳಗೆ ಏನು ಅನೌಚಿತಿ ಇಲ್ಲ ನದ್ಯ ಪ್ರವೇಶ್ ಹಾಗೆ ಉದಾಹರಣೆ ಕೊಡ್ತಾರೆ ತಮ್ಮದೇ ಆದ ನೀರಾದರೂ ತಾವು ಅದರ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಳದೆ ಎಲ್ಲಿದೆ ನನ್ನ ನೀರು ಗೊತ್ತಿಲ್ಲ ಅಂತ ಅನ್ನುವ ಪ್ರಸಂಗ ಬರುತ್ತೋ ಹಾಗೆ ತಮ್ಮದೇ ದೇಹ ತಮ್ಮದೇ ಮನೆ ತಮ್ಮದೇ ಲೋಕ ಆದರೂ ಕೂಡ ಗೋಪಿಕಾ ಸ್ತ್ರೀಯರಿಗೆ ಅದರ ಬಗ್ಗೆ ಎಚ್ಚರ ಇಲ್ಲ ನನ್ನ ನೋಡುವುದರೊಳಗೆ ಅವರು ಆಸಕ್ತರಾಗಿರ್ತಾರೆ ಮತ್ಕಾಮಹ ರಮಣಂ ಜಾರಂ ಮತ್ ಸ್ವರೂಪ ವಿಧೋ ಬಲಾಹ ಬ್ರಹ್ಮ ಮಾಂ ಮತ್ಕಾಮಹ ನನ್ನಲ್ಲಿಯೇ ಭಕ್ತಿಯನ್ನ ಮಾಡ್ತಾ ನನ್ನನ್ನೇ ಬಯಸ್ತಾ ರಮಣಂ ಜಾರಂ ನನ್ನ ತಮ್ಮ ಪತಿ ಜಾರಾ ಅಂತ ನನ್ನನ್ನು ಭಾವಿಸಿದರು ಇ ನನ್ನ ನಿಜವಾದ ಸರ್ವೋತ್ತಮತ್ವ ಸರ್ವಗುಣ ಪೂರ್ವಣತ್ವ ದೋಷದೂರತ್ವ ಜಗಜ್ಜನ್ಮಾದಿ ಕಾರಣತ್ವಾದಿ ಏನು ಲಕ್ಷಣಗಳಿವೆ ಇವುಗಳನ್ನು ತಿಳಿದಿಲ್ಲ ಇಂತಹ ಅವಲಯರು ಕೂಡ ನನ್ನನ್ನು ಬರೀ ಜಾರಾ ಅಂತ ತಿಳಿದದ್ದಕ್ಕೂ ನನ್ನ ಮೇಲೆ ಪ್ರೀತಿಯನ್ನು ಮಾತ್ರ ಮಾಡಿದ್ದಕ್ಕೂ ಕೂಡ ಪರಬ್ರಹ್ಮನಾದ ನನ್ನನ್ನು ಅವರು ಹೊಂದಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಶತಶೋಧ ಸಹಸ್ರಶಃ ಸಹಸ್ರಾರು ಗೋಪಿಕಾ ಸ್ತ್ರೀಯರು ನನ್ನನ್ನು ಸೇರಿದ್ದಾರೆ ಅಂತ ಹೇಳಿದ ಓಹೋ ಮತ್ತೆ ಸಮಸ್ಯೆ ಬಂತಲ್ಲ ದೇವರನ್ನು ಗುಣಪೂರ್ಣಾಂತ ತಿಳಿಯದೇ ಇದ್ದರೂ ಜಾರಾಂತ ತಿಳಿದರೂ ಹಾಗಾದರೆ ದೇವರು ಅವರಿಗೆ ಮೋಕ್ಷ ಕೊಟ್ಟುಬಿಟ್ನೆ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ಹೇಳ್ತಾರೆ ಗೋಪಿಕಾಧ್ಯಾ ದಿವಂ ಜ್ಞಾತಾ ಹರಿಂ ಜ್ಞಾಪ ಯಥಾ ತಥಂ ಪರಂಪದ ಯುಃಃಃ ಪೂರ್ವ ಸಂಗಾದೇವ ಶುಭೋಚಿತ್ತ ಗೋಪಿಕಾಸ್ತ್ರೀಯರು ಕೂಡ ಪರಮಾತ್ಮನನ್ನು ಯಥಾಯೋಗ್ಯವಾಗಿ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಚೆನ್ನಾಗಿ ತಿಳಿದುಕೊಂಡೇನೆ ಅವರು ಸದ್ಗತಿಯನ್ನು ಹೊಂದಿದ್ದು ಹಾಗೇ ಹೊಂದಿಲ್ಲ ಮೋಕ್ಷವನ್ನು ಪರಂಪದಂ ಯಯುಃಥಾತಥಂ ಹರಿಂ ಜ್ಞಾತ್ವ ಪರಂಪದಂ ಯಯು ಆದರೆ ಮೊದಲಿಗೆ ಪೂರ್ವ ಸಂಗಾದೇವ ಶುಭೋಚಿತ ಏನು ಮೊದಲಿಗೆ ಅಲ್ಪ ಸ್ವಲ್ಪ ದೇವರಲ್ಲಿ ಭಕ್ತಿ ಮಾಡಿದ್ದಿರಲ್ಲ ಅಷ್ಟೇ ಭಕ್ತಿ ಮಾಡಿದ್ದಕ್ಕೇನೆ ಅವರಿಗೆ ಸ್ವರ್ಗಾದಿ ಸ್ಥಾನಗಳು ಸಿಕ್ಕವು ಆ ಸ್ವರ್ಗಾದಿ ಸ್ಥಾನಗಳಲ್ಲಿ ಇನ್ನೂ ವಿಶೇಷವಾಗಿ ಮತ್ತೆ ಪರಮಾತ್ಮನ ಉಪಾಸನಾದಿಗಳನ್ನು ಮಾಡಿ ಆಮೇಲೇ ಮೋಕ್ಷವನ್ನು ಹೊಂದಿದ್ದಾರೆ ಹೊರತು ಪೂರ್ಣವಾದ ಜ್ಞಾನ ಇಲ್ಲದ ಪೂರ್ಣ ಜ್ಞಾನ ಅಂದರೆ ದೇವರ ಪರಿಪೂರ್ಣ ಜ್ಞಾನ ಯಾರಿಗೂ ಇಲ್ಲೇ ಇಲ್ಲ ಅದಲ್ಲ ದೇವರನ್ನು ತಮ್ಮ ಯೋಗ್ಯತೆಗೆ ತಕ್ಕ ಹಾಗಾದರೂ ಎಷ್ಟು ತಿಳಿಯಬೇಕೋ ಅಷ್ಟನ್ನೂ ತಿಳಿಯದೆ ಅವರು ಮೋಕ್ಷಕ್ಕೆ ಹೋಗಿಲ್ಲ ಜ್ಞಾನವನ್ನು ಪಡೆದುಕೊಂಡೇ ಮೋಕ್ಷಕ್ಕೆ ಹೋಗಿದ್ದಾರೆ ಜ್ಞಾನವನ್ನು ಪಡೆಯುವ ಮುನ್ನ ಅಲ್ಪಭಕ್ತಿ ಮಾಡಿದ್ರಲ್ಲ ಆ ಮಾಡಿದ ಅಲ್ಪಭಕ್ತಿಗೆ ದೇವರು ಪ್ರಸನ್ನನಾಗಿ ಮೊದಲಿಗೆ ಅವರಿಗೆ ಸ್ವರ್ಗಾದಿ ಲೋಕಗಳನ್ನು ಕೊಟ್ಟ ಅಲ್ಲಿ ಅವಕಾಶ ನೀಡಿದ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಕೊಂಡು ತಮ್ಮ ಯೋಗ್ಯತಾನುಸಾರ ಜ್ಞಾನವನ್ನು ಪಡೆದುಕೊಂಡೇ ಮೋಕ್ಷವನ್ನು ಹೊಂದಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಹೀಗೆ ಇದು ತಾಮ್ರಪರ್ಣಿ ಆಚಾರ್ಯರ ಅಭಿಪ್ರಾಯ ಮೊದಲಿಗೆ ಇನ್ನೂ ಅವರಿಗೆ ಅಪರೋಕ್ಷ ಜ್ಞಾನವಾಗಿರಲಿಲ್ಲ ಸಾಮಾನ್ಯ ಜ್ಞಾನ ಇತ್ತು ಭಕ್ತಿ ಇತ್ತು ಯಾಕಂದರೆ ಭಕ್ತಿ ಇರಬೇಕಾದರೆ ಸ್ವಲ್ಪ ಮಹಾತ್ಮ್ಯ ಜ್ಞಾನ ಬೇಕೇ ಬೇಕು ಸ್ವಲ್ಪ ಮಹಾತ್ಮ್ಯ ಜ್ಞಾನ ಇದೆ ಸ್ನೇಹ ಇದೆ ಭಕ್ತಿ ಇದೆ ಸ್ವರ್ಗಾದಿ ಲೋಕಗಳನ್ನು ಹೊಂದಿದರು ಅಲ್ಲಿ ಇನ್ನೂ ವಿಶೇಷವಾಗಿ ತಾವು ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋದರು ಅಂತ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಹಾಗಲ್ಲ ಅವರಿಗೆ ಅಪರೋಕ್ಷ ಜ್ಞಾನವೂ ಪೂರ್ವಜನ್ಮದಲ್ಲಿಯೇ ಆಗಿತ್ತು ಅಪರೋಕ್ಷ ಜ್ಞಾನಿಗಳಾದರೂ ಪ್ರಾರಬ್ಧ ವಶಾತ್ ಅದು ಪ್ರತಿಬದ್ಧವಾಗಿತ್ತು ಪ್ರತಿಬದ್ಧವಾದದ್ದರಿಂದ ವಿಶೇಷವಾದಂತಹ ಜ್ಞಾನದ ಜಾಗರಣ ಇರಲಿಲ್ಲ ಅದು ತಿರಸ್ಕೃತವಾಗಿ ತಿರೋಹಿತವಾಗಿ ಬೂದಿ ಮುಚ್ಚದ ಕೆಂಡದ ಹಾಗೆ ಇತ್ತು ಭಕ್ತಿ ಮಾತ್ರ ಜಾಗರಣ ಹೊಂದಿತ್ತು ಅಂತವರು ಭಕ್ತಿಯನ್ನು ಮಾಡಿ ಸ್ವರ್ಗಾದಿಗಳನ್ನು ಹೊಂದಿ ಆಮೇಲೆ ವಿಶೇಷವಾಗಿ ತಮ್ಮ ಪ್ರಾರಬ್ಧ ಕರ್ಮಗಳ ಭೋಗ ಎಲ್ಲ ತೀರದ ಮೇಲೆ ಆ ಉತ್ತಮ ಲೋಕಗಳಲ್ಲಿಯೇ ಉಳದ ಸಾಧನ ಏನಿತ್ತು ಜ್ಞಾನೋತ್ತರ ಸಾಧನ ಅದನ್ನು ಪೂರ್ಣ ಮಾಡಿಕೊಂಡು ಅವರು ಮೋಕ್ಷವನ್ನು ಹೊಂದಿದರು ಅಂತ ಶ್ರೀನಿವಾಸ ತೀರ್ಥರು ಅಭಿಪ್ರಾಯ ಹೇಳ್ತಾರೆ ಜ್ಞಾತ್ವಾ ಅನ್ನೋ ಶಬ್ದಕ್ಕೆ ಸಾಧನ ಸಾಧನ ಸಂಪೂರ್ತಿಂ ಸಂಪಾದ್ಯ ಅಂತ ಶ್ರೀನಿವಾಸ ತೀರ್ಥರ ಅರ್ಥ ಅಲ್ಲಿ ಜ್ಞಾನವನ್ನು ಹೊಸದಾಗೇನು ಪಡೆಯಲಿಲ್ಲ ಜ್ಞಾನ ಮೊದಲಿಗೆ ಇತ್ತು ಗೋಪಿಕಾಸ್ತ್ರೀಯರಿಗೆ ಜ್ಞಾನ ಮುಚ್ಚಿ ಹೋಗಿತ್ತು ಪ್ರಾರಬ್ಧ ಕರ್ಮ ತೀರಿದ ಮೇಲೆ ಜ್ಞಾನವನ್ನು ಅಭಿವ್ಯಕ್ತ ಮಾಡಿಕೊಂಡು ಜ್ಞಾನೋತ್ತರ ಸಾಧನೆಯನ್ನೇನು ಮಾಡಬೇಕಾರದ್ದು ಉಳಿದಿತ್ತೋ ಅದನ್ನು ಪೂರ್ತಿಗೊಳಿಸಿ ಆಮೇಲೆ ಅವರು ಮೋಕ್ಷಕ್ಕೆ ಹೋದರು ಒಟ್ಟು ತಾತ್ಪರ್ಯ ಏನು ಗೋಪಿಕಾಸ್ತ್ರೀಯರು ಕೂಡ ಜ್ಞಾನ ಇಲ್ಲದೆ ಮೋಕ್ಷಕ್ಕೆ ಹೋಗಿಲ್ಲ ಅವರು ಜ್ಞಾನವನ್ನು ಮೊದಲೇ ಪಡೆದುಕೊಂಡ್ರೋ ಅಥವಾ ಸ್ವರ್ಗಕ್ಕೆ ಹೋದ ಮೇಲಾದರೂ ಪಡೆದುಕೊಂಡ್ರೋ ಅಂತೂ ಜ್ಞಾನವನ್ನು ಪಡೆದುಕೊಂಡೇ ಅವರು ಮೋಕ್ಷವನ್ನ ಹೊಂದಿದ್ದಾರೆ ಎನ್ನುವುದು ನಿರ್ಣಯ ಅಂತ ಆಚಾರ್ಯರು ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ